ಶ್ರೀ ಗುರುಭ್ಯೋ ನಮಃ ಹರಿ ಓ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿಶಾಸ್ತ್ರಿ ದಂಬೆ ಪುಣಚ ಭಗವಾನ್ ವೇದವ್ಯಾಸ ಮಹರ್ಷಿ ವಿರಚಿತ ಶಿವಮಹಾಪುರಾಣದಲ್ಲಿ ಒಂದನೆಯದು ವಿದ್ಯೇಶ್ವರ ಸಂಹಿತೆ ಅದರಲ್ಲಿ ಸಾಧ್ಯ ಸಾಧನ ಖಂಡ ಅದನ್ನು ನೋಡಿದ್ದೇವೆ ಎರಡನೇದು ರುದ್ರ ಸಂಹಿತೆ ಅದರಲ್ಲಿ ಎರಡನೇದಾದ ರುದ್ರ ಸಮಿತಿಯಲ್ಲಿ ಮೊದಲನೇದು ಸೃಷ್ಟಿಖಂಡ ನೋಡಿದೆವು ಈಗ ಎರಡನೇದಾದ ಸತೀಖಂಡದಲ್ಲಿ ಹದಿನಾರ ಹದಿನೈದನೇ ಅಧ್ಯಾಯ ಪಂಚದಶೋಧ್ಯಾಂ ನಮ ಶಿವೀ ಬ್ರಹ್ಮೋವಾ ಅಥೈಕದ ಪಿತು ಪಾರ್ಶ್ವೇ ತಿಂ ಸತೀಮಹಂ मुनेद्राक्षम सारभूतांत्रोक्रह्म हेतने अल नारधने मुने मुनिये अद्राक्षम नोड़े अथ अन एक कदा दिन आ दक्षिण मन के हेऊपुर ಒಂದೇಳಿ ಕಥೆ ಬ್ರಹ್ಮ ಹೇಳ್ತಾ ಇದ್ದಾನೆ ಅದನ್ನು ಸೇರಿಸಿಕೊಂಡು ಅಥ ಏಕದ ತ್ವಯಾಸಹ ಇನ್ನೊಂದಿಗೆ ನಾನು ಕೂಡ ಅದ್ರಾಕ್ಷಂ ನೋಡಿದೆ ಸಾರಭೂತಾಂ ತ್ರಿಲೋಕೆ ಆಗ ಮೂರು ಲೋಕಗಳ ಶ್ರೇಷ್ಠ ರತ್ನವಾದ ಆ ಉಮಾದೇವಿಯು ತಾಮ್ ಸತೀಂ ಅಹಂ ತ್ವೆಯ ಸಹ ನಾನು ನಿನ್ನೊಂದಿಗೆ ಪಿತುಃೇ ತಿೀಂ ತನ್ನ ತಂದೆಯಾದ ದಕ್ಷಿಣ ಬಳಿಯಲ್ಲಿ ಇರುವುದನ್ನು ನೋಡಿದೆ ಅಂತೇಳಿ ಬ್ರಹ್ಮ ಹೇಳ್ತಾನೆ ಪಿತ್ರ ನಮಸ್ಕೃತ ವೀಕ್ಷ್ಯ ಸತ್ಕೃತೀ ಪ್ರಣನಾಮ ಮುದ ಭಕ್ತಿಯ ಲೋಕಲೀಲಾನುಸಾರಿಣೀ ಆಗ ದಕ್ಷಿಣ ನಂಬೀರುವರನ್ನು ನಮಸ್ಕರಿಸಿ ಸತ್ಕರಿಸಿ ನಮಸ್ಕರಿಸಿದ್ದನ್ನು ನೋಡಿ ಆ ಸತೀದೇವಿಯು ಸಹ ಲೋಕಾಚಾರದಂತೆ ನಮ್ಮೀರುವನ್ನು ನಮಸ್ಕರಿಸಿದಳು ಪ್ರಣಾಮಂತೆ ಸತೀಂ ವೀಕ್ಷ್ಯ ದಕ್ಷ ಶುಭಾಸನೆ ಸ್ಥಿ ಹನ್ನಾರದಚ ಮಾಗಧಂ ವಿನತ ಮಾಗದ ಅಂದರೆ ವಿನಯದಿಂದ ಬಗ್ಗಿ ನಿಂತಿರುವಂತಹ ಅಂತೇಳಿ ನಮಸ್ಕಾರವಾದ ಮೇಲೆ ಪ್ರಣಾಮಂತೆ ನಾನು ನೀನು ದಕ್ಷಣ ಕೊಟ್ಟ ಆಸನದಲ್ಲಿ ಕುಳಿತೆವು ದಕ್ಷದತ್ತ ಶುಭಾಸನೆ ಸ್ಥಿ ಅಹಂ ನಾರದ ತ್ವ ಚನ ಸತೀ ವೀಕ್ಷ್ಯ ಅಹಂ ಆಗದಂ ನಾನು ವಿನಯದಿಂದ ಬಗ್ಗೆ ನಿಂತಿರುವ ಸತೀ ದೇವಿಯನ್ನು ನೋಡಿ ಹೀಗೆ ಹೇಳಿದೆ ಯಾರೋ ಬ್ರಹ್ಮ ತ್ವಮೇಮ ಯಾಮಯತೆ ಎಂ ತ್ವ ಕಾಮಯಸೆ ಸತಿ ತಮ ಆಪ್ನು ಹಿ ಪತಿಂದೇವಂ ಸರ್ವಜ್ಞಂ ಜಗದೀಶ್ವರಂ ಎಲ್ಲೂ ಸತೀದೇವಿ ನಿನ್ನೇ ಯಾವನು ಪ್ರೀತಿಸುವನೋ ಮತ್ತು ನೀನ್ಯಾವನನ್ನು ಪ್ರೀತಿಸುವೆಯೋ ಅಂತಹ ಸರ್ವಜ್ಞನು ಜಗದುಡೇನು ಆದ ದೇವದೇವನನ್ನು ಪತಿಯಾಗಿ ಪಡೆ ಯೋ ನಾನಗೃಹೇನಾ ಗೃಹಣ್ಣತಿ ನ ಗ್ರಹೀಷ್ಯತಿ ಗೃಹೀಷ್ಯತಿ ಜಾಂ ಸತೆ ಪತಿರ್ಭೂದನನ್ಯಸದೃಶುಭೇ ಎಲಘು ಮಂಗಳೇ ಯಾವನು ಇವತ್ತಿನವರೆಗೂ ನಿನ್ನ ಹೊರತು ಯಾವ ಸ್ತ್ರೀಯನ್ನು ಮದುವೆಯಾಗಿಲ್ಲವೋ ಈಗಲೂ ಮುಂದೆಯೂ ಮದುವೆ ಆಗುವುದಿಲ್ಲವೋ ಅಂತಹ ಅನುಪಮನಾದ ಪುರುಷನೇ ನಿನಗೆ ಪತಿಯಾಗಲಿ ಎತ್ತಿಕ್ತ ಸುಚಿರಂತಾಂ ವೈ ಸ್ಥಿತ್ವಾ ದಕ್ಷಯೇ ಪುನಃ ವಿಸೃಷ್ಟೌತೇನ ಸಂಯಾತೌ ಸ್ವಸ್ಥಾನಂತೌ ಚ ನಾರದ ಅಯ್ಯ ನಾರದನೇ ಹೀಗೆ ಆ ಸತಿಗೆ ಆಶೀರ್ವದಿಸಿ ಕೆಲವು ಕಾಲ ಆ ದಕ್ಷಿಣ ಮನೆಯಲ್ಲಿಯೇ ಇದ್ದು ಬಳಿಕ ನಾವಿರೂ ನಮ್ಮ ನಮ್ಮ ಸ್ಥಾನಗಳಿಗೆ ತೆರಳೆದು ದಕ್ಷೋಭವಚ ಸುಪ್ರೀತಸ್ತದಾ ಕರ್ಣ್ಯಗತಜ್ವರ ಆದದೆತನ ಯಾಂ ಸ್ವಾಂದಾಂ ಮತ್ವಾಹಿ ಮ್ವಾಹಿ ಆಗ ದಕ್ಷನು ನಮ್ಮ ಆಶೀರ್ವಾದಗಳನ್ನು ಕೇಳಿ ಚಿಂತಾರಹಿತನಾಗಿ ಸಂತೋಷ ಉಳ್ಳುವನಾಗಿ ತನ್ನ ಪುತ್ರಿ ಪರಮೇಶ್ವರಿ ತಿಳಿದು ತುಂಬ ಹರ್ಷಗೊಂಡ ಇತ್ತ ವಿಹಾರೈರುಚಿರೈ ಕೌಮಾರೈರು ಭಕ್ತವತ್ಸಲ ಜಹಾವ್ ಜಹಾವ್ ಕೌಮಾರೀ ಸ್ವೇಚ್ಛಾಧೃತ ನರಾಕೃತಿ ಹೀಗೆ ತನ್ನ ಇಚ್ಛೆಯಿಂದಲೇ ಮನುಷ್ಯರಾಗ ಉದರ್ಶಿಸಿದ ದೇವಿಯು ಬಾಲ್ಯದಲ್ಲಿ ಆಯಾ ವಿಹಾರಗಳನ್ನು ಪ್ರದರ್ಶಿಸಿ ಕೌಮಾರಾವಸ್ಥೆಯನ್ನು ತೀರಿಸಿ ಯೌವನವತಿಯಾದಳು ಜಹೌ ಅವಸ್ಥಾಂ ಕೌಮಾರೀಂ ಕೌಮಾರೀ ಅವಸ್ಥೆಯನ್ನು ಜಹೌ ತೊರೆದಳು ಸ್ವೇಚ್ಛಾಧೃತ ನರಾಕೃತಿ ತನ್ನ ಇಚ್ಛೆ ಅಂದರೆ ಮನುಷ್ಯಾಕೃತಿ ಅಂತ ಹೇಳಿದಂಥ ಸತೀದೇವಿ ಆದಿಶಕ್ತಿಯು ಬಾಲ್ಯ ವ್ಯತಿತ್ಯಸ ಪ್ರಾಪ್ಯ ಕಿಂಚಿದ್ಯವನತಾ ಸತಿ ಅತೀವ ಶು ಶುಭೇಂಗೇನ ಸರ್ವಾಂಗೇಶು ಮನೋಹರ ಬಾಲ್ಯವನ್ನು ಕಳೆದು ಯೌವನು ಪಡೆದ ಸತೀದೇವಿಯು ಸರ್ವಾಂಗ ಸುಂದರಿಯಾಗಿ ತುಂಬ ಪ್ರಕಾಶಿಸಿದಳು ಮನೋಹರಳಾಗಿ ದಕ್ಷಸ್ಥಾ ವೀಕ್ಷ್ಯ ಲೋಕೇಶ ಪ್ರೋದ್ನಾಂತರ್ವಯಸ್ಥಿ ಚಿಂತೆಯಮಸ ಭರ್ಗಾ ಕಥಂ ದಾಸ್ ಇಮ್ ಸುತ ಆಗದಕ್ಷಣು ಸತೀದೇವಿಯು ಯೌವನವತಿ ಆದನ್ನು ನೋಡಿ ಇವಳನ್ನು ಶಂಕರನಿಗೆ ಹೇಗೆ ಮನವಿ ಮಾಡಿಕೊಡಲಿ ಅಂತೇಳಿ ಚಿಂತಿಸಿದನು ಅಥಸಿ ಸ್ವಯಂ ಭರ್ಗಂ ಪ್ರಾಪ್ತ ಐಚ್ಚನ್ವಹಂ ಪಿತುರ್ಮನೋಗತಿ ಜ್ಞಾಪ ಮಾತುರ್ನಕಾಗತ ಪೋ ಹೇ ತಪೋಹೇತೀ ಮಾತು ಶಿವಣಾ ಸಾರೀ ಆಗ ತಾಯಿಯಿಂದ ತಂದೆಯ ಅಭಿಪ್ರಾಯವನ್ನು ತಿಳಿದು ಆ ಸತೀದೇವಿಯು ಸಹ ಶಂಕರನನ್ನು ಪತಿಯಾಗಿ ಪಡೆಯಬೇಕು ಅಂತೇಳಿ ಎಚ್ಚಿಸಿ ತಾಯಿಯಾದ ವೀರಿಣಿಯನ್ನು ಕುರಿತು ತಾನು ಶಂಕರನನ್ನು ಕುರಿತು ತಪಸ್ಸನ್ನು ಮಾಡಲು ಹೊರಡುತ್ತೇನೆ ಅನುಮತಿಯನ್ನು ಕೊಡು ಅಂತೇಳಿ ವಿನಯದಿಂದ ಬೇಡ್ತಾಳೆ ತತ ಸತಿ ಮಹೇಶ್ ಸತಿಂ ಪ್ರಾಪ್ತು ದೃಢವ್ರತ ಸಾಧಾಮ ಗೃಹೇ ಮಾತುರನುಜ್ಞ ಆಮೇಲೆ ತೀ ಸಾ ಸತೀದೇವಿಯು ಪರಮೇಶ್ವರನನ್ನು ಪತಿಯಾಗಿ ಬಡೆಯಲು ಮಹೇಶಾನ ಪತಿ ಪ್ರಾಪ್ತು ದೃಢವ್ರತ ಮನೆಯಲ್ಲಿಯೇ ಗೃಹೇ ಮಾತುರನುಜ್ಞೆಯ ತಾಯಿ ಅನುಮತಿಯನ್ನು ಪಡೆದು ಮನೆಯಲ್ಲಿಯೇ ತಾಂ ಆರಾಧೆಯಮಸ ತಂ ಶಿವನನ್ನು ದೃಢವಾದ ನಿಯಮಗಳಿಂದ ಆ ಶಿವನನ್ನು ಅರ್ಚಿಸಿದರು. ಅಶ್ವಿನೇ ಮಾಸಿ ನಂದಾಂ ಶಿವ ತಿರ್ಚ ಭಕ್ತಿ ಗುಡೋದನ ಗುಡೋದನೈಸ್ಸಲವಣೈರ್ಹರತ್ವಾತಂ ಆಶ್ವೀಜ ಮಾಸದಲ್ಲಿ ನಂದಕಾಷ್ಟಮಿಯಲ್ಲಿ ಲವಣಮಿಶ್ರವಾದ ಬೆಲ್ಲದ ಅನ್ನವನ್ನು ಅಂದರೆ ಸಿಹಿ ಪೊಂಗಲ್ ಅನ್ನು ನಿವೇದಿಸಿ ಭಕ್ತಿಯಿಂದ ಶಿವನನ್ನು ಅರ್ಚಿಸಿ ನಮಸ್ಕರಿಸಿದಳು ಕಾರ್ತಿಕುರ್ದಶ್ಯಮೂಪೈ ಪಾಯಸೈರಪಿ ಸಾಮಕೀರ್ಣೈ ಸಾರಾಧ್ಯ ಸಸ್ಮರಮೇಶ್ವರ ಕಾರ್ತಿಕಮ ಮಾಸದಲ್ಲಿ ಚತುರ್ದಶಿಯಲ್ಲಿ ಕರಿಗಡುಬು ಮತ್ತು ಪಾಯಸಗಳನ್ನು ನೈವೇದ್ಯ ಮಾಡಿ ಅಪೂಪೈಹಿ ಪಾಯಸೈರಪಿ ಶಂಕರನನ್ನ ಅರ್ಚಿಸಿ ಪರಮೇಶ್ವರಂ ಸಮಾರಾಧ್ಯ ಅವನನ್ನು ಭಕ್ತಿಯಿಂದ ಧ್ಯಾನಿಸಿದಳು ಸಮಾಕೀರ್ಣೈ ಸಸ್ಮಾರ ಮಾರ್ಗಶೀರ್ಷೇ ರಸಿಷ್ಟಮ್ಯಾಂ ಸತಿಲೈ ಸತಿಲೈ ಸಯವೋದನೈ ಸ ಯವೋದನೈ ಪೂಜಯ ಹರಂ ಕೀಲೈರ್ ನಿನಾ ದಿವಸಾಂ ಸತಿ ಮಾರ್ಗಶೀರ್ಷ ಮಾಸದ ಕೃಷ್ಣಾಷ್ಟಮಿಯಲ್ಲಿ ತಿಲಮಿಶ್ರಿತವಾದ ತಿಲಮಿಶ್ರವಾದ ಯವಾನ್ನ ಎಳ್ಳನ್ನವನ್ನು ನಿವೇದಿಸಿ ಕನ್ನ ಎದಿಲೆಯನ್ನರ್ಪಿಸು ಸಹ ಶಿವನನ್ನು ಅವಿಚ್ಛಿನ್ನವಾಗಿ ಅರ್ಚಿಸಿದರು ಪೌಷೇತು ಶುಕ್ಲಸಪ್ತಮ್ಯಾಂ ಕೃತ್ವ ಜಾಗರಣ ನಿಶಿ ಅಪೂಜೆಯ ಶಿವಂ ಪ್ರಾತಃ ಕೃಸರಾನ್ನೇನ ಸಾ ಸತೀ ಪುಷ್ಯ ಮಾಸದಲ್ಲಿ ಶುಕ್ಲಸಪ್ತಮಿಯಲ್ಲಿ ರಾತ್ರಿ ಜಾಗರಣೆಯನ್ನು ಮಾಡಿ ಅಂದರೆ ನಿದ್ರೆಯನ್ನು ಮಾಡದೆ ಶಿವನನ್ನು ಸ್ಮರಿಸುತ್ತಾ ಎಚ್ಚರವಾಗಿದ್ದು ಮರುದಿನ ಬೆಳಿಗ್ಗೆ ಕೃಸರಾನ್ನ ಅಂದರೆ ಎಳ್ಳನ್ನವನ್ನು ನಿವೇದಿಸಿ ಅರ್ಚಿಸಿದಳು ಮಾಘೇತು ಪೌರ್ಣಮಾಶ್ಯ ಸಾ ಕೃತ್ ಜಾಗರಣಿ ಆರ್ದ್ರವಸ್ತ್ರಾನದೀತೀರೇ ಅಕರೋಚ್ಛಂಕರ ಪೂಜನ ಮಾಘಶುಕ್ಲಹುಣ್ಣಿಮೆಯಲ್ಲಿ ಆಸತಿ ಸತೀದೇವಿಯು ರಾತ್ರಿ ಜಾಗರಣೆಯಿಂದಿದ್ದು ಬೆಳಿಗ್ಗೆ ನದೀತೀರದಲ್ಲಿ ಸ್ನಾನ ಮಾಡಿ ಒದ್ದೆ ಬಟ್ಟೆಯನ್ನುಟ್ಟು ಶಿವನನ್ನು ಭಕ್ತಿಯಿಂದ ಪೂಜಿಸಿದಳು ತಪಸ್ಯಾಸಿತಭೂತಾಗಶಿ ವಿರೇಶ ಸನರ್ಚರೂ ಸರ್ವಾಮಸು ಫಾಲ್ಗುಣಕೃಷ್ಣ ಚತುರ್ದಶಿಯಲ್ಲಿ ರಾತ್ರಿ ಜಾಗರಣ ನಿಂದಿದ್ದು ಪ್ರತಿ ಯಾಮಗಳಲ್ಲೂ ಬಿಲ್ಲು ಪತ್ರಗಳಿಂದ ಶಿವನನ್ನು ಅರ್ಚಿಸಿದಳು ಚೈತ್ರೇ ಶುಕ್ಲಚತುರ್ದಶ್ಯಾಂ ಪಾಲಶೈರ್ದಮನೈ ಶಿವಂ ಅಪೂಜೆಯದ್ದಿಮ ರಾತ್ರಮರ ಸಾ ನಿನಾಯತ ಚೈತ್ರಶುಕ್ಲಚತುರ್ದಶಿಯಲ್ಲಿ ಹಗಲು ಮುತ್ತುಗದ ಹೂವುಗಳಿಂದಲೂ ದವನ ದವನ ಪತ್ರಗಳಿಂದಲೂ ಪಾಲಶೈರ್ಧವನೈ ಶಿವಂ ಶಿವನನ್ನು ಅರ್ಚಿಸಿ ರಾತ್ರಿಯಲ್ಲಿ ಶಿವನನ್ನು ಧ್ಯಾನಿಸುತ್ತಾ ಕಾಲ ಕಳೆದಳು ರಾಧ ಶುಕ್ಲಚುರ್ ತೃತೀಯ ತಿಳಮಿಶ್ರಯವೋ ದನೈ ಉಜಯಿತ್ವಾ ಸತಿ ಗವ್ಯೈರ್ಮಸಂ ಚರಂತ್ಯನು ವೈಶಾಖ ಶುದ್ಧ ತದಿಗೆಯಲ್ಲಿ ಎಳ್ಳನ್ನು ನೈವೇದ್ಯ ಮಾಡಿ ರುದ್ರನನ್ನು ಭಕ್ತಿಯಿಂದ ಅರ್ಚಿಸಿ ಆ ತಿಂಗಳು ಕೇವಲ ಹಾಲು ಮೊಸರುಗಳನ್ನೇ ಸೇವಿಸುತ್ತಾ ಕಾಲ ಕಳೆದಳು ಇದರಲ್ಲಿ ಸಾಮಾನ್ಯ ಯಾವ್ಯಾವ ತಿಂಗಳಲ್ಲಿ ಏನೇನು ಆಹಾರ ಸ್ವೀಕರಿಸಬೇಕು ಎನ್ನುತಕ್ಕಂತಹ ಋತುಚರ್ಯೆ ಇದನ್ನು ಇಲ್ಲಿ ಹೇಳಿದ ಹಾಗೆ ಕಾಣಿಸ್ತದೆ ಭಗವಂತನ ಅರ್ಚನೆಯಲ್ಲಿ ಜ್ಯೇಷ್ಠ್ಯ ಪೂರ್ಣಿಮಾಂ ವೈ ರಾತ್ರಪೂಜ್ಯ ಶಂಕರಂ ವಸನೈರ್ಬೃಹತಿ ಪುಷ್ಪೈರ್ ನಿರಾಹಾರಾ ನಿಯತ ಜ್ಯೇಷ್ಠ ಶುದ್ಧ ಹುಣ್ಣಿಮೆಯಲ್ಲಿ ರಾತ್ರಿ ಶಂಕರನನ್ನು ಶುಭ್ರವಸ್ತ್ರಗಳಿಂದಲೂ ಬೃಹತೀಪುಷ್ಪಗಳಿಂದಲೂ ಅರ್ಚಿಸಿ ಆ ರಾತ್ರಿಯನ್ನು ಯಾವ ಆಹಾರವನ್ನೂ ಸೇವಿಸದೆ ಕಳೆದಳು ಆಷಾಢ ಚತುರ್ದಶ್ಯಾಂ ಶುಕ್ಲಾಂ ಕೃಷ್ಣವಾಸಸ ಬೃಹತೀಕುಸುಮೈ ಪೂಜಾ ರುದ್ರಸಾರಿ ವೈತಯ ಆಷಾಢ ಶುದ್ಧ ಚತುರ್ದಶಿಯಲ್ಲಿ ಕಪ್ಪು ಬಟ್ಟೆಯನ್ನುಟ್ಟು ಬೃಹತ್ ಕುಸುಮಗಳಿಂದ ಶಿವನನ್ನು ಅರ್ಚಿಸಿದಳು ಶ್ರಾವಣ ಸೀತಾಷ್ಟಮ್ಯಾ ಚತುರ್ದಶ್ಯಾಂಚಿವ ಯಜ್ಞೋಪವೀತೈರ್ವಾಸೋ ಪವಿತ್ರೈರಪ್ಯಪೂಜೆಯ ಶ್ರಾವಣಶುಕ್ಲ ಅಷ್ಟಮಿಯಲ್ಲಿಯೂ ಚತುರ್ದಶಿಯಲ್ಲಿಯೂ ಸಹ ಆ ಸತಿಯು ಶಿವನಿಗೆ ಪವಿತ್ರವಾದ ಯಜ್ಞೋಪವೀತಗಳನ್ನು ವಸ್ತ್ರಗಳನ್ನು ಸಮರ್ಪಿಸಿ ಭಕ್ತಿಯಿಂದ ಪೂಜಿಸಿದಳು ಭಾದ್ರೆ ಕೃಷ್ಣ ಚತುರ್ದಶ್ಯಾಂ ಪುಷ್ಪೈರ್ನಾಧೈಫಲೈ ಅಂಪೂಜೆ ಚತುರ್ದಶ್ಯಂಚಕಾರ ಜಲಭೋಜನಂ ಭಾದ್ರಪದ ಕೃಷ್ಣ ಚತುರ್ದಶಿಯಲ್ಲಿ ಅನೇಕ ಬಗೆಯ ಹೂಗಳಿಂದಲೂ ಹಣ್ಣುಗಳಿಂದಲೂ ಶಿವನನ್ನು ಅರ್ಚಿಸಿ ಆ ದಿನ ಕೇವಲ ಜಲವನ್ನೇ ಆಹಾರವಾಗಿ ಸೇವಿಸಿದರು ನಾನಾ ವಿಧೈ ಫಲೈ ಪುಷ್ಪೈ ಸಸ್ಯೈ ತತ್ಕಾಲೈ ಚಕ್ರೇ ಸುನಿಯಹಾರಾ ಜಪನ್ ಆಸೆ ಶಿವಾರ್ಚನಂ ಅರ್ಚನ ಹೀಗೆ ಅನೇಕ ಬಗೆಯ ಹಣ್ಣುಗಳಿಂದಲೂ ಹೂವುಗಳಿಂದಲೂ ಧಾನ್ಯಗಳಿಂದಲೂ ಸಹ ಭಾದ್ರಪದ ಮಾಸ ಪೂರ್ತಿಯಾಗಿ ಮಿತವಾದ ಆಹಾರವನ್ನು ಸೇವಿಸುತ್ತಾ ಆಯಾ ಕಾಲಕ್ಕೆ ಸರಿಯಾದಂತಹ ಹಣ್ಣು ಹೂವುಗಳನ್ನು ಆಯಾ ಕಾಲದಲ್ಲಿ ಲಭ್ಯವಾಗಿರತಕ್ಕಂತಹ ಅವುಗಳನ್ನು ಸೇವಿಸುತ್ತಾ ಮಿತವಾಗಿ ಶಿವನನ್ನು ಭಕ್ತಿಯಿಂದ ಅರ್ಚಿಸಿದಳು ಸರ್ವಮಾಸೆ ಸರ್ವ ದಿನೇ ಶಿವ ಅರ್ಚನ ರತಾಸೀ ದೃಢವ್ರತ ಭವದ್ದೇವಿ ಸ್ವೇಚ್ಛಾಧತನರಾಕೃತಿ ತನ್ನಿಚ್ಛೆಯಿಂದಲೇ ಮನುಷ್ಯಳಾಗ ಅವತರಿಸಿದ ಸತೀ ಎಲ್ಲ ತಿಂಗಳುಗಳಲ್ಲಿಯೂ ಭಕ್ ದಿನಗಳಲ್ಲಿಯೂ ಭಕ್ತಿಯಿಂದ ಶಿವನನ್ನು ರಚಿಸುತ್ತಾ ನಿಯಮಗಳನ್ನು ಆಚರಿಸುತ್ತಾ ಇದ್ದಳು ಇತ್ತಂ ನಂದಾವ್ರತಂ ಕೃಷ್ಣ ಸಮಾಪ್ಯ ಸುಸಮಾಹಿತು ಶಿವಂ ಸತಿ ಪ್ರೇಮಾ ನಿಶ್ಚಲಾ ಭೂದನ್ ಅನನ್ಯಧೀ ಹೀಗೆ ಭಾದ್ರಪದ ಕೃಷ್ಣ ಪಕ್ಷದಲ್ಲಿ ನಂದಾವ್ರತವನ್ನು ಮುಗಿಸಿ ಆ ಸತೀ ದೇವಿಯು ನಿಶ್ಚಲವಾದ ಮನಸ್ಸಿನಿಂದ ಶಿವನನ್ನು ಪ್ರೇಮಪೂರ್ವಕವಾಗಿ ಧ್ಯಾನಿಸಿದಳು ಏತಸ್ಮಿನಂತೆ ನಿನಂತರೆ ಶ್ಚಾಖಿಲಾಮುನೆಯೇ ವಿಷ್ಣುಮ್ಮಾಂಚ ಪುರಸ್ಕೃತ್ಯ ಯಾಯುರು ದ್ರಷ್ಟುಂ ಸತೀ ತಪ ಈ ಮಧ್ಯೆಯಲ್ಲಿ ದೇವತೆಗಳು ಮುನಿಗಳು ಸಹ ಸತಿಯ ತಪಸ್ಸನ್ನು ನೋಡಲು ನನ್ನನ್ನು ಅಂದರೆ ಬ್ರಹ್ಮನನ್ನು ವಿಷ್ಣುವನ್ನು ಮುಂದು ಮಾಡಿಕೊಂಡು ಆ ಸತಿಯ ಬಳಿಗೆ ಬಂದರು ಯಾರದನಿಗೆ ಹೇಳ್ತಾ ಇದ್ದೇನೆ ಬ್ರಹ್ಮ ದೃಷ್ಟು ಅಗತ್ಯ ಸತೀ ದೇವೈರ್ಮೂರ್ತ ಸಿದ್ಧಿರಿವಾ ಪರಾ ಶಿವಧ್ಯಾ ನ ಮಹಾಮಗ್ನ ಸಿದ್ಧಾವಸ್ಥಾಂಗತಾ ತಥಾ ಆಗ ತಲ್ಲಿನಾಗಿ ಸಿದ್ಧಾವಸ್ಥೆಯನ್ನು ಹೊಂದಿದ್ದು ಮೂರ್ತಿ ಸಿದ್ಧಿಯಂತೆ ತೋರುತ್ತಿದ್ದಳು ಸಿದ್ಧಿಯೇ ಮೂರ್ತಿ ಆಕಾರ ತಾಳಿ ಬಂದ ಹಾಗೆ ಸಿದ್ಧಿಯೇ ಆ ರೀತಿ ತೋರ್ತಾ ಇದ್ಲು ಸಿದ್ಧಿಯಂತೆ ಸಿದ್ಧಿಗೆ ಆಕಾರ ಇಲ್ಲದಿದ್ದರೂ ಅದುವೇ ಒಂದು ಆಕಾರ ತಳೆದು ಬಂದರೆ ಹೇಗಿರ್ಬೋದು ಆ ರೀತಿ ಸತಿಯು ಪ್ರಕಾಶಿಸ್ತಾ ಇಂತಹ ಸತಿಯನ್ನು ನೋಡಿ ಇಂತಹ ಸತಿಯನ್ನು ದೇವತೆಗಳೆಲ್ಲ ನೋಡಿದರು ಚಕ್ರ ಸರ್ವೇ ಸುರಸತ್ಯೈ ಮುದಾ ಸಾಂಜಲಯೋ ನತಿಂ ಮುನಯಶ್ಚ ನತಸ್ಕಂಧಾ ವಿಷ್ಣು ಆದ್ಯ ಪ್ರೀತ ಮಾನಸ ಆಗ ದೇವತೆಗಳು ಮುನಿಗಳು ಸಹ ಸಂತೋಷಗೊಂಡು ಭಕ್ತಿಯಿಂದ ಅಂಜಲೆಯನ್ನು ಧರಿಸಿ ನಮಸ್ಕಾರವನ್ನು ಮಾಡಿದರು ಅಥಸ ಸುಪ್ರಸನ್ನ ಸುರಸ್ ಮಹರ್ಷಯ ಪ್ರಶಶ್ಸು ತಪಸ್ತ ಸತ್ಯಸ್ಮಯ ಆ ದೇವತೆಗಳು ಮುನಿಗಳು ಸಹ ವಿಸ್ಮಯದಿಂದ ಆ ಸತೀದೇವಿಯ ತಪಸ್ಸನ್ನು ಬಹುವಾಗಿ ಪ್ರಶಂಸಿಸಿದ ಹೊಗಳಿದ್ರು ತಣಮ್ಯತಾ ದೇವೀ ಪುನಸ್ತೆ ಮುನಯಸ್ಸುರ ಜಗ್ಗಿರಿವರ ಸದ್ಯ ಕೈಲಾಂ ಶಿವವಲ್ಲ ಸಾವಿತ್ರೀ ಸಹಿತಶ್ಚಾಹಂ ಸಹ ಲಕ್ಷ್ಮಿಯ ಮುದಾಂವಿ ವಾಸುದೇವೋಪಿ ಭಗವಾನ್ ಜಗಾಮಾಥರಾಂತಿಕ್ ಆಮೇಲೆ ಆ ದೇವತೆಗಳು ಮುನಿಗಳು ಸಹ ಸತೀದೇವಿಯನ್ನು ನಮಸ್ಕರಿಸಿ ಅವಳಿಂದ ಬೀಳ್ಕೊಂಡು ಶಿವನಿಗೆ ಪ್ರಿಯವಾದ ಕೈಲಾಸ ಪರ್ವತಕ್ಕೆ ಹೊರಟು ಸರಸ್ವತಿಯೊಡನೆ ನಾನು ಲಕ್ಷ್ಮೀದೇವಿಯೊಡನೆ ಭಗವಾನ್ ವಿಷ್ಣುವು ಸಹ ಶಿವನ ಬಳಿಗೆ ತೆರಳಿದೆವು ಗತ್ವ ತತ್ರ ಪ್ರಭುಂ ದೃಷ್ಟ್ವ ಸುಪ್ರಣಮ್ಯಸು ಬಸ ಸಂಭ್ರಮ ತುಷ್ಟುರ್ವಿವಿಧೈ ಸ್ತೋತ್ರೈ ಕರೌ ಬದ್ಧ್ರಕಾ ಶಿವನ ಬಳಿಗೆ ಹೋಗಿ ಅಲ್ಲಿ ಜಗತ್ಪ್ರಭುವಾದ ಶಿವನನ್ನು ನೋಡಿ ಅತ್ಯಂತ ಬೇಗನೆ ನಮಸ್ಕರಿಸಿ ಗತ್ವ ತತ್ರ ಪ್ರಭು ದೃಷ್ಟ್ವ ಸುಪ್ರಣಮ್ಯಸು ಸಂಭ್ರಮ ಸಂಭ್ರಮದಿಂದ ನಮಸ್ಕರಿಸಿ ತುಷ್ಟು ವಿವಿಧೈ ಸ್ತೋತ್ರೈ ಕರೌ ಬದ್ಧ ವಿನಮ್ರಕಾ ಕಹಿ ಮುಗಿದು ವಿವಿಧ ಸ್ತೋತ್ರಗಳನ್ನು ಮಾಡಿದೆವು ಓ ದೇವನೇ ದೇವಾ ಊಚು ಎಲ್ಲ ದೇವತೆಯು ಸೇರಿ ಶಿವನನ್ನು ಕುರಿತು ಹೇಳುವಂಥದ್ದು ನಮೋ ಭಗವತೆ ಯತ ಎಚ್ಚರಾಚರ ಪುರುಷಾಯ ಮಹೇಶಾಯ ಪರೇಶಾಯ ಮಹಾತ್ಮನೆ ಓ ದೇವ ಸಕಲ ಜಗತ್ತನ್ನು ಸೃಷ್ಟಿಸೋ ಭಗವಂತ ನಮಸ್ಕಾರೋ ಆಬೀಜಾ ಸರ್ವಂಚಿದ್ರೂಪಾಯ ಪರಾಯ ಚ ಬ್ರಹ್ಮಣೇ ನಿರ್ವಿಕಾರಾ ಪ್ರಕೃತೆ ಪುರುಷಸ ಎಲ್ಲರಿಗೂ ಆದಿ ಕಾರಣನೂ ಜ್ಞಾನಸ್ವರು ಚಿದ್ರೂಪ ಅಂದರೆ ಜ್ಞಾನಸ್ವರೂಪ ಸರ್ವೋತ್ಕೃಷ್ಟನೂ ಪರಾಯ ಪರ ಅಂದರೆ ಶ್ರೇಷ್ಠ ಸರ್ವೋತ್ಕೃಷ್ಟ ಅಂತೇಳಿ ಜನ್ಮವೇ ಮೊದಲಾದ ವಿಕಾರಗಳಿಲ್ಲದವನು ನಿರ್ವಿಕಾರಾಯ ಯಾವುದಲ್ಲ ಜಾಯತೆ ಅಸ್ಥಿ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ವಿನಶ್ಯತಿ ಅಂತೇಳಿ ಷಡ್ಭಾವ ವಿಕಾರಗಳು ಆರು ಜೀವರಿಗೆ ಜಾಯತೆ ಹುಟ್ಟುವಂಥದ್ದು ಹುಟ್ಟುತ್ತದೆ ಅಸ್ಥಿ ಇರುತ್ತದೆ ಮರಣದವರೆಗೆ ಈ ಶರೀರ ಆಮೇಲೆ ವರ್ಧತೆ ಬೆಳೀತದೆ ವಿಪರಿಣಮತೆ ಪರಿಣಾಮವನ್ನು ಹೊಂದುತ್ತದೆ ಅಂದರೆ ಕೌಮಾರತ್ವದಿಂದ ಪ್ರೌಢತ್ವವನ್ನು ಹೊಂದುತ್ತದೆ ಬಾಲ್ಯದ ಒಂದು ಶೇಷವಾಸ್ತು ಕೌಮಾರಸ್ತು ಏನಿದೆ ಅದರಿಂದ ವ್ಯತ್ಯಾಸವನ್ನು ಹೊಂದಿ ಪ್ರೌಢವಾದ ಬೆಳೆದ ಯೌವನವನ್ನು ಹೊಂದುತ್ತದೆ ವಿಪರಿಣಮತೆ ಹಾಗೆ ಪರಿಣಾಮವನ್ನು ಹೊಂದುತ್ತದೆ ಅಂದರೆ ಪುತ್ರಾದಿ ಪ್ರಜಾಪ್ರಾಪ್ತಿ ಮುಂತಾದವುಗಳನ್ನು ಹೊಂದುತ್ತದೆ ಹ್ಞೂ ಆಮೇಲೆ ಅಪಕ್ಷೀಯತೆ ಕ್ಷಯಿಸುತ್ತದೆ ವಾರ್ಧಕ್ಯ ವೃದ್ಧಾಪ್ಯ ಬರುತ್ತದೆ ವಿನಶ್ಯತೆ ಆಮೇಲೆ ಶರೀರ ನಾಶವಾಗಿ ಹೋಗ್ತದೆ ಈ ರೀತಿಯಾದ ಆರು ಭಾವ ವಿಕಾರಗಳು ಅಂತೇಳಿ ಹೇಳ್ತಾರೆ ಆರು ಅವಸ್ಥೆಗಳು ಜೀವರಿಗಿರತಕ್ಕಂಥದ್ದು ಆದರೆ ಪರಮೇಶ್ವರ ನಿರ್ವಿಕಾರ ಯಾವುದು ಸೃಷ್ಟಿಯೇ ಮೊದಲಾದಂತಹ ಜನ್ಮವೇ ಮೊದಲಾದಂತಹ ಆರು ವಿಕಾರಗಳ ಇಲ್ಲದವನು ಅಂತೇಳಿ ಆಮೇಲೆ ಪ್ರಕೃತೆ ಆಶ್ರಯನು ಅದಂತಹ ದೇವಸ್ಕಾರೇದ ವಿಚಕಸ್ತಿ ಯಸ್ಮ್ ಯತಶ್ಚೇದ ಯೇದ ಪರಸ್ ಪರೋ ನಿರ್ವಿಕಾರಿ ಮಹಾಪ್ರಭು ಯೋಸ್ಮಸ್ಮತ್ ಪರಸ್ಮ್ ಚ ಪರೋ ನಿರ್ವಿಕಾರಿ ಮಹಾಪ್ರಭು ಈಕ್ಷೇ ಯ ಸ್ವಾತ್ಮನೀದ್ ತನ್ನತಾಸ್ಮ ಸ್ವಯಂಭುವಂ ಯಾವನ ಈ ಜಗತ್ತನ್ನು ಸೃಷ್ಟಿಸಿ ಹೊರಗು ಪ್ರಕಾಶಿಸ್ತಾನೋ ಜಗತ್ತು ಯಾವನ ಆಧಾರಭೂತನು ಈ ಜಗತ್ತು ಯಾವನಲ್ಲಿ ಹುಟ್ಟಿ ಕೆಲವು ಕಾಲ ತೋರಿ ಯಾವನಲ್ಲಿ ಲಯವನ್ನು ಹೊಂದುತ್ತದೋ ಅಂತಹ ಪರಮೇಶ್ವರಿ ನಮಸ್ಕಾರ ಓ ಪ್ರಭುವೆ ನಿನಗಿಂತಲೂ ಬೇರೆಯಾದ ನಿರ್ವಿಕಾರನಾದ ಪ್ರಭು ಇನ್ನೊಬ್ಬ ಎಲ್ಲ ನೀನೇ ಪರಮೇಶ್ವರ ಈ ಜಗತ್ತನ್ನು ತನ್ನಲ್ಲಿಯೇ ನೋಡತಕ್ಕಂತಹ ನಿನಗೆ ನಮಸ್ಕಾರ ಅಂಥೇಳಿ ಸ್ತುತಿ ಮಾಡ್ತಾರೆ ದೇವತೆಗಳು ಅವಿದ್ಧ ಅವಿದ್ಧ ದೃಕ್ ಪರಃ ಸಾಕ್ಷಿ ಸರ್ವಾತ್ಮ ಅನೇಕ ರೂಪದೃಕ್ ಸರ್ವಾತ್ಮ ಅನೇಕ ರೂಪದೃಕ್ ಆತ್ಮಭೂತಃ ಪರಬ್ರಹ್ಮ ತಪಂತಂ ಶರಣಂಗತಾ ಓ ದೇವ ನೀನು ತಡೆಯಿಲ್ಲದ ದಿವ್ಯ ದೃಷ್ಟಿಯುಳ್ಳವನು ಅವಿಧ್ಯದೃಕ್ ನಿನಗೆ ತಡೆಯಿಲ್ಲ ನಿನ್ನ ದೃಷ್ಟಿಗೆ ದಿವ್ಯ ದೃಷ್ಟಿ ಜಗತ್ತಿನಲ್ಲಿ ನಡೆಯುವುದೆಲ್ಲವನ್ನೂ ಉದಾಸೀನ ದೃಷ್ಟಿಯಿಂದ ನೋಡುವಂತಹ ಸಾಕ್ಷೀಭೂತ ಸರ್ವಾತ್ಮ ಅನೇಕ ರೂಪದೃಕ್ ಎಲ್ಲ ಜೀವರ ಆತ್ಮಸ್ವರೂಪನು ನೀನೇ ಸರ್ವಾಂತರ್ಯಾಮಿ ಅನೇಕ ರೂಪವನ್ನು ಧರಿಸಿದ್ದೀಯ ಆತ್ಮೂತ ಪರಬ್ರಹ್ಮ ಪರಮೇಶ್ವರ ಪರ ಬ್ರಹ್ಮನೀನೇ ತಪಂತ ಶರಣಂಗತ ಇಂತಹ ನಿನ್ನನ್ನು ತಪ ತಪಸ್ಸು ಮಾಡ್ತಾ ಇರತಕ್ಕ ಅಥವಾ ಪ್ರಜ್ವಲಿಸ್ತಾ ಇರತಕ್ಕಂತಹ ನಿನ್ನನ್ನು ಶರಣ ಹೊಂದಿದ್ದೇವೆ ನೇವಯ ಸಿದ್ಧಶ್ಚ ನ ವಿಧುಃನರ್ಜಂಟುರಪ ಜ್ಞಾತರ್ಹತಿ ವೈರಿತು ಅಂದರೆ ಓ ದೇವನೇ ನಿನ್ನ ಸ್ವರೂಪವನ್ನು ಸಿದ್ ದೇವತೆಗಳು ಸಿದ್ಧರು ಋಷಿಗಳೂ ಸಹ ತಿಳಿಯಾರರು ಹೀಗಿರಲು ಸಾಮಾನ್ಯರಾದ ಜಂತುಗಳು ನಿನ್ನನ್ನು ಹೇಗೆ ತಿಳಿಯುತ್ತಾರೆ ಹೇಗೆ ಹೇಳಲು ಶಕ್ತರಾಗ್ತಾರೆ ವಿವರಿಸಲಿಕ್ಕೆ ಸ ಶಕ್ತರಾಗ್ತಾರೆ ವರ್ಣಿಸಲಿಕ್ಕೆ ವೈರಿತುಮ್ ವಾ ಈ ರಿತು ವಾ ಅಂದರೆ ಅಥವಾ ಈ ರಿತುಂ ಜ್ಞಾತುಮ್ ತಿಳಿಯಲು ಅಥವಾ ಈ ರಿತುಮ್ ಹೇಳಲು ನಿನ್ನ ಬಗ್ಗೆ ಹೇಗೆ ಸಾಧ್ಯ ದೇವತೆಗಳಿಗೆ ಋಷಿಗಳಿಗೆ ಸಿದ್ಧರಿಗೆ ಸಾಧ್ಯ ಇಲ್ಲ ಇನ್ನು ಸಾಮಾನ್ಯ ಮನುಷ್ಯರಿಗೆ ಹೇಗೆ ಸಾಧ್ಯ ನಿನ್ನ ಸ್ವರೂಪವನ್ನು ವರ್ಣಿಸಲಿಕ್ಕೆ ಅಂತೇಳಿ ಸ್ತುತಿ ಮಾಡುತ್ತಾರೆ ದೇವತೆಗಳು ಪರಮೇಶ್ವರನನ್ನು ದಿ ಪದಂ ಮುಕ್ತ ಸಂಗಾಸ್ ಚರಂತಿ ಸುಗತಿರ್ನಸ್ವೋ ಸಲೋಕವ್ರತಮವ್ರಣಂ ನಿತ್ಯನೂ ಅನಿತ್ಯ ಕರ್ಮಗಳಿಂದ ಪಡೆಯಲು ಅಶಕ್ತಿಯನೂ ಆದ ನಿನ್ನನ್ನು ಸಾಧುಗಳು ಸಂಸಾರದಲ್ಲಿ ಆಸಕ್ತಿಯನ್ನು ಬಿಟ್ಟು ವೈರಾಗ್ಯವನ್ನು ಹೊಂದಿ ನಿನ್ನನ್ನು ದರ್ಶನ ಮಾಡಬೇಕೆಂದು ಸಂಚರಿಸ್ತಾ ಇರ್ತಾರೆ ಮಜ್ಜನ್ಮದಿ ವಿಕಾರಾನಾ ನೋ ವಿ ಕೇ ದುಃಖದ ತಿ ಮಾಯಾ ತ್ವ ಗೃಹಿಸಿ ಕೃಪಾ ಓ ಪ್ರಭುವೇ ದುಃಖಮಯವಾದ ಜನ್ಮ ಮದರಾದ ವಿಕಾರಗಳು ನಿನಗೆ ವಸ್ತು ಇಲ್ಲ ಆದರೆ ಮಾಯೆಯಿಂದ ಆ ವಿಕಾರಗಳನ್ನು ಧರಿಸಿ ಭಕ್ತರ ಅನುಗ್ರಹಕ್ಕಾಗಿ ನೀನಾಗ ಅವತರಿಸಿ ಬರ್ತೀಯ ತಸ್ ನಮಃಪರೇಶಭ್ರಮ್ಚರ್ಯಕರ್ಮಣೆ ನಮೋ ಗಿರಾಂ ವಿದೂರಾಯ ಬ್ರಹ್ಮಣೇ ಪರಮಾತ್ಮನೆ ಅರೂಪಾಯರು ಪರಯಂತಶಕ್ತಯ ತ್ರಿಲೋಕ ಪದೇ ಸರ್ವಸಾಕ್ಷಿಯೇ ಸರ್ವಾಯ ನಮ ಆತ್ಮ ಪ್ರದೀಪಾಯ ನಿರ್ವಾಣಸುಖಾನಾತ್ಮನೆ ನಮಸ್ತೆಸ್ತು ವ್ಯಾಪಕ ವ್ಯಾಪಕೇಶ್ವರ ಚೋ ದೇವೇ ತಸ್ ನಮಃ ಅಂದರೆ ತದವಾಚ್ಯನಾ ವೇದಾಂತದಲ್ಲಿ ತತ್ ಅಂತೇಳಿ ಹೇಳಲ್ಪಟ್ಟಂತಹ ಪರಬ್ರಹ್ಮಸ್ವರುಪಕ್ಕೆ ನಮಸ್ಕಾರ ಪರೇಶಾಯ ಅಂದರೆ ಪರಾಶಕ್ತ ಅಥವಾ ಶ್ರೇಷ್ಠಕ್ಕೂ ಶ್ರೇಷ್ಠನಾದಂತಹ ಅಂತೇಳಿ ಒಡೆಯನಾದಂತಹ ಪರಾಪ್ರಕೃತಿಗೆ ಒಡೆಯನಾದಂತಹ ತುಭ್ಯಂ ಕರ್ಮಣಿ ಅತ್ಯದ್ಭುತವಾದ ಕರ್ಮವನ್ನು ಆಚರಿಸ್ತಕ್ಕಂಥವನು ಆದಂತಹ ನಿನಗೆ ನಮಸ್ಕಾರ ನಮೋ ಗಿರಾಂ ವಿದೂರಾಯ ವಾಕುಗಳಿಗೆ ಅಗೋಜ್ ಮಾತಿಗೆ ನಿಲುಕದಂಥವನು ಗಿರಾಂ ಗಿರಾ ಅಂದರೆ ವಾಕ್ ಮಾತು ಮಾತಿಗೆ ನಿಲುಕದಂತಹ ಬ್ರಹ್ಮಣೇ ಪರಮಾತ್ಮನೇ ಸರ್ವವ್ಯಾಪಕನಾದ ಬ್ರಹ್ಮಣ ಅಂದರೆ ಬ್ರಹ್ಮ ಅಂದರೆ ಅತ್ಯಂತ ಬೃಹತ್ತಾದ ಅಂಥೇಳಿ ವ್ಯಾಪಕ ಸರ್ವವ್ಯಾಪಕ ಅಂತ ಬೃಹ ವ್ಯಾಪ್ತವು ಸರ್ವವ್ಯಾಪಕನಾದ ಪರಮಾತ್ಮನೇ ಪರಮಾತ್ಮನೂ ಆದಂತಹ ನಮಸ್ಕಾರ ಅರೂಪಾಯ ಉರುರೂಪಾಯ ಪರಮೇಶ್ವರನಾದ ನಿನಗೆ ನಮಸ್ಕಾರ ವಸ್ತುತಃ ರೂಪವಿಲ್ಲದಿದ್ದರೂ ಅರೂಪನು ನೀನು ಆದರೆ ಉರುರೂಪಾಯ ಮಾಯಾಮಯವಾದ ಸಗುಣೇಶ್ವರ ರೂಪನು ನೀನೆ ನಿರ್ಗುಣನೂ ನೀನೆ ಸಗುಣನೂ ನೀನೆ ಸಗುಣನಾದ ಈಶ್ವರ ರೂಪ ಉರು ರೂಪ ಶ್ರೇಷ್ಠವಾದ ರೂಪವುಳ್ಳನು ನೀನೆ ಸತ್ಯಂ ಶಿವಂ ಸುಂದರಂ ಅಂತ ಹೇಳಿ ಸುಂದರ ರೂಪನು ಉರು ಅಂದರೆ ಉರುತರವಾದ ಸುಂದರವಾದ ಶ್ರೇಷ್ಠವಾದ ಪರಾಯಾನಂತಶಕ್ತಯೇ ಸರ್ವೋತ್ಕೃಷ್ಟ ಪರ ಅನಂತಶಕ್ತಿ ಋಳವನು ಅಪರಿಮಿತವಾದ ಶಕ್ತಿವೃಢನು ಸರ್ವಶಕ್ತನು ತ್ರಿಲೋಕಪತಯೇ ಮೂರು ಲೋಕಗಳಿಗೂ ಕೂಡ ಒಡೆಯನು ಸರ್ವ ಸಾಕ್ಷಿನೇ ಸರ್ವಗಾಯಚ ಎಲ್ಲಕ್ಕೂ ಆ ದಿನಮಣಿಯಂತೆ ಸೂರ್ಯನಂತೆ ಸಾಕ್ಷಿಯು ಎಲ್ಲವನ್ನು ನೋಡ್ತಕ್ಕಂಥವನು ಸರ್ವಗಾಯಚ ಸರ್ವ ವ್ಯಾಪಕನು ಎಲ್ಲ ಕಡೆಯೂ ಸಂಚರಿಸ್ತಾ ಇರ್ತ ಸರ್ವಗತನು ಆಗಿರತಕ್ಕಂತಹ ನಿನಗೆ ನಮಸ್ಕಾರ ಪ್ರಕಾಶ ಸ್ವರೂಪನು ಆತ್ಮಪ್ರದೀಪನು ಆತ್ಮವನ್ನು ಬೆಳಗತಕ್ಕಂಥವನು ಅಂದರೆ ಆತ್ಮಸ್ವರೂಪನಾಗಿ ಬೆಳಗತಕ್ಕಂಥವನು ಎಲ್ಲ ಜೀವರನ್ನು ನಿರ್ವಾಣ ಸುಖ ಸಂಪದೇ ಆನಂದಸ್ವರೂಪನು ಜ್ಞಾನಸ್ವರೂಪನು ಎಲ್ಲವನ್ನು ವ್ಯಾಪಿಸಿರ್ತಕ್ಕಂಥವನು ನಿರ್ವಾಣ ಅಂದರೆ ಮೋಕ್ಷ ಮೋಕ್ಷ ಸುಖ ಏನತಕ್ಕಂಥ ಸಂಪತ್ತುಳ್ಳವನು ಜ್ಞಾನಾತ್ಮನೇ ಜ್ಞಾನಸ್ವರೂಪನು ನಮಸ್ತೆಯಷ್ಟು ವ್ಯಾಪಕಾಯ ಈಶ್ವರಾಯಚ ಎಲ್ಲವನ್ನು ವ್ಯಾಪಿಸಿರತಕ್ಕಂಥ ಈಶ್ವರನಾದ ನಿನಗೆ ನಮಸ್ಕಾರ ಅಂತೇಳಿ ದೇವತೆಗಳು ಸ್ತುತಿ ಮಾಡ್ತಾ ಇದ್ದಾರೆ ನೈಷ್ಕರ್ಮೇಣ ಸುಲ್ ಸುಲಭ್ಯಾ ಕೈವಲ್ಯ ಪತಯೇ ನಮಃ ಪುರುಷಾಯ ಪರೇಶಾಯ ನಮಸ್ತೆ ಸರ್ವದಾಯ ಚ ಓ ಸ್ವಾಮಿ ಸನ್ಯಾಸಮಾರ್ಗದಿಂದ ಸುಖವಾಗಿ ಪಡೆಯಲ್ಪಡತಕ್ಕಂಥವನು ನೈಷ್ಕರ್ಮ್ಯ ಅಂದರೆ ಯಾವ ಕರ್ಮದಿಂದಲೂ ಅಲ್ಲ ಕೇವಲ ಜ್ಞಾನವೊಂದರಿಂದ ಪಡೆಯಲು ಸುಲಭನಾದವನು ಸುಲಭವಾಗಿ ಪಡೆಯಲು ಸಾಧ್ಯವಿರುವವನು ನೈಷ್ಕರ್ಮೇಣ ನೈಷ್ಕರ್ಮ್ಯ ಸಿದ್ಧಿ ಅಂತೇಳಿ ಸುರೇಶ್ವರಾಚಾರ್ಯರು ಬರೆದಿದ್ದಾರೆ ಶಂಕರಾಚಾರ್ಯ ಶಿಷ್ಯರು ಮಂಡನ ಮಿಶ್ರರು ಸುರೇಶ್ವರಾಚಾರ್ಯರಾದರು ಕರ್ಮ ಸಿದ್ಧಾಂತವನ್ನು ಬಿಟ್ಟು ಜ್ಞಾನ ಸಿದ್ಧಾಂತಕ್ಕೆ ಬಂದರು ವಾದದಲ್ಲಿ ಸೋತು ಉಭಯ ಭಾರತಿ ಅವರ ಪತ್ನಿ ಆಗಿದ್ದರು ಪೂರ್ವಾಶ್ರಮದಲ್ಲಿ ಸುರೇಶ್ವರ ಅಂತ ಅವರು ಬರೆದಂಥದ್ದು ನೈಷ್ಕರ್ಮ್ಯ ಸಿದ್ಧಿ ಅಂತೇಳಿ ಒಂದು ಕೃತಿ ಇದೆ ಅದ್ವೈತ ವೇದಾಂಥದ್ದು ಹಾಗೇ ಇಲ್ಲಿಗೆ ನೈಷ್ಕರ್ಮ್ಯ ಅಂದರೆ ಕೇವಲ ಜ್ಞಾನ ಮಾರ್ಗದಿಂದ ಅಂದರೆ ಕರ್ಮವನ್ನು ಫಲಾಪೇಕ್ಷೆ ಇಲ್ಲದೆ ಮಾಡುವಂಥದ್ದಲ್ಲ ಫಲಾಪೇಕ್ಷೆ ಇದ್ದು ಮಾಡುವಂಥದ್ದಲ್ಲ ಫಲಾಪೇಕ್ಷೆ ಇಲ್ಲದ ಕರ್ತವ್ಯ ಕರ್ಮ ಮಾಡಬಹುದು ನೈಷ್ಕರ್ಮ ನಿಷ್ಕಾಮಕರ್ಮ ಅಂತೇಳಿ ಹೇಳಿದ ಹಾಗೆ ಅಥವಾ ಕರ್ಮದ ಅವಲಂಬನೆ ಇಲ್ಲ ಜ್ಞಾನವಾದ ನಂತರ ಮೋಕ್ಷಕ್ಕೆ ಜ್ಞಾನ ಅಂತ ಹೇಳಿದರೆ ಮೋಕ್ಷ ಎರಡು ಒಂದೇ ಅಂತರ ಇಲ್ಲ ಅದಕ್ಕೆ ಅಂತೇಳಿ ಹೇಳ್ತಾರೆ ಹಾಗೇ ನೈಷ್ಕರ್ಮೇಣ ಸುಲಭ್ಯಾಯ ಕೈವಲ್ಯಪತಯೇ ಪತೆಯೇ ನಮಃ ಒಮ್ಮೆ ಜ್ಞಾನವಾದ ಮೇಲೆ ಅವನು ಮತ್ತು ಆ ಕರ್ಮ ಮಾಡಬೇಕು ಈ ತಪಸ್ಸು ಮಾಡಬೇಕು ಅವನು ಇಂದಿರ ನಿಗ್ರಹ ಮಾಡಬೇಕು ಅವನು ಪೂಜೆ ಮಾಡಬೇಕು ಉಪಾಸನೆ ಮಾಡಬೇಕು ಉಪವಾಸ ಮಾಡಬೇಕು ಯಾವುದೂ ಇಲ್ಲ ಒಮ್ಮೆ ಆತ್ಮಜ್ಞಾನವಾದ ನಂತರ ಅವನು ಸಾಕ್ಷಾತ್ ಜೀವನ್ಮುಕ್ತನು ಮುಕ್ತಿಗಾಗಿ ಮತ್ತಿನ್ನೊಂದು ಕರ್ಮ ಮಾಡಬೇಕಾಗಿಲ್ಲ ಹಾಗಾಗಿ ಕರ್ಮವು ಸಾಧನವೇ ಹೊರತು ಜ್ಞಾನವು ಮೋಕ್ಷಕ್ಕೆ ಸಾಧನ ಅಲ್ಲ ಯಾವುದು ಕರ್ಮವು ಜ್ಞಾನಕ್ಕೆ ಸಾಧನ ಜ್ಞಾನವಾದ ನಂತರ ಅದೇ ಮೋಕ್ಷ ಸ್ಥಿತಿ ಆತ್ಮಜ್ಞಾನವಾದ ನಂತರ ಮತ್ತು ಕರ್ಮದ ಅಗತ್ಯ ಇಲ್ಲ ಆದರೆ ಕರ್ಮ ಮಾಡಬಾರ್ದು ಅಂತಲ್ಲ ಕರ್ತವ್ಯ ಕರ್ಮವನ್ನು ಮಾಡಬಹುದು ಅವನು ಒಂದು ಕರ್ತವ್ಯದ ಕರ್ಮ ಆದರೆ ಅದು ಮೋಕ್ಷಕ್ಕೆ ಬೇಕಾಗಿಲ್ಲ ಪ್ರವೃತ್ತಿ ಮಾರ್ಗಕ್ಕೆ ಪ್ರವೃತ್ತಿ ನಿವೃತ್ತಿ ಎರಡೂ ಕೂಡ ಎರಡು ಚಕ್ರ ಇದ್ದ ಹಾಗೆ ಒಂದು ದ್ವಿಚಕ್ರ ವಾಹನದಲ್ಲಿ ಅದೆರಡು ಬೇಕಾಗ್ತದೆ ಹಾಗಾಗಿ ಪ್ರವೃತ್ತಿ ಮಾರ್ಗದಲ್ಲಿ ತೊಡಗುವಂಥದ್ದು ನಿವೃತ್ತಿ ಮಾರ್ಗ ನಿವೃತ್ತಿ ಮಾರ್ಗ ಅಂತ ಹೇಳಿದರೆ ಆತ್ಮಜ್ಞಾನ ಅದರಲ್ಲಿ ನೆಲನಲ್ಲಿ ತರಕತಕ್ಕಂಥದ್ದು ಪ್ರವೃತ್ತಿ ಮಾರ್ಗ ಕರ್ತವ್ಯ ಕರ್ಮವನ್ನು ಕರ್ತವ್ಯದ ದೃಷ್ಟಿಯಿಂದ ಭಗವದರ್ಪಣಾ ಬುದ್ಧಿಯಿಂದ ಮಾಡತಕ್ಕಂತಹದ್ದು ಈ ರೀತಿ ಮಾಡ್ತಾಯಿದ್ದರೆ ಆವಾಗ ಅವನು ಜೀವನ್ಮುಕ್ತನ ಅಂತೇಳಿ ಎನಿಸಿಕೊಳ್ತಾನೆ ಯಾವ ಬಂಧನಕ್ಕೂ ಅವನು ಒಳಗಾಗುವುದಿಲ್ಲ ಯಾವುದೇ ಸುಖ ದುಃಖಗಳ ಎಂಬತಕ್ಕಂತಹ ದ್ವಂದ್ವಗಳಿಗೆ ಅವನು ಒಳಗಾಗುವುದಿಲ್ಲ ಎಲ್ಲವನ್ನು ಸಮಚಿತ್ತೆಯಿಂದ ಸ್ವೀಕರಿಸ್ತಕ್ಕಂಥ ಬುದ್ಧಿ ಬರ್ತದೆ ಹಾಗೆಯೇ ಅಂತಹ ಒಂದು ಚಿತ್ತತೆ ಸಮಚಿತ್ತತೆಗೆ ಅವನು ಸುಲಭನು ಸುಲಭದಿಂದ ಪ್ರಾಪ್ತಿಯಾಗ್ತಾನೆ ಆತ್ಮಜ್ಞಾನ ಸಿಗ್ತದೆ ನಮಗೆ ಅಂದರೆ ಶಿವಜ್ಞಾನ ಭಗವಂತನ ಜ್ಞಾನ ನಮಗೆ ಆ ರೀತಿಯಾದ ಚಿತ್ತ ಉಂಟಾದರೆ ಕೈವಲ್ಯ ಪತೆಯೇ ನಮಃ ಮುಕ್ತಿಯನ್ನು ಕೊಡತಕ್ಕಂಥವನು ಕೈವಲ್ಯ ಮೋಕ್ಷಕ್ಕೆ ಪತಿ ಒಡೆಯ ಪುರುಷಾಯ ಪರೇಶಾಯ ನಮಸ್ತೆ ಸರ್ವದಾಯ ಚ ವಿರಾಟ್ ಪುರುಷನು ಪರಮೇಶ್ವರನು ಭಕ್ತರಿಗೆ ಸಕಲ ಇಷ್ಟಾತ್ಮೂಡುವನು ಆದಂತಹ ಸರ್ವಾಯ ಸರ್ವ ದದಿ ಸರ್ವದ ಎಲ್ಲವನ್ನು ಕೊಡತಕ್ಕಂಥವನು ಆದಂತಹ ನಿನಗೆ ನಮಸ್ಕಾರ ಭಕ್ತರಿಗೆ ಎಲ್ಲವನ್ನೂ ಕೊಡುವನು ಕ್ಷೇತ್ರಜ್ಞಾಯಾತ್ಮರೂಪಾಯ ರೂಪಾಯ ಪ್ರತ್ಯಯ ಹೇತವೇ ಸರ್ವದಾಧ್ಯಕ್ಷಾಯ ಮಹತೆ ಮೂಲ ಪ್ರಕೃತಯೇ ನಮಃ ಪುರುಷಾಯ ಪರೇಶಾಯ ನಮಸ್ತೆ ಸರ್ವದಾಯ ಚ ಅಂದರೆ ಓ ದೇವನೇ ನೀನು ಕ್ಷೇತ್ರಜ್ಞನೆಂದು ಹೇಳಲ್ಪಡುವ ಆತ್ಮಸ್ವರೂಪನಾಗಿದ್ದೀಯಾ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಅಂತ ಹೇಳಿದ್ದೆ ಭಗವದ್ಗೀತೆಯಲ್ಲಿ ಕ್ಷೇತ್ರ ಅಂದರೆ ಯಾವುದು ನಮ್ಮ ದೇಹ ಈ ಶರೀರ ಕ್ಷೇತ್ರ ಅಂತ ಹೇಳಿದರೆ ಕ್ಷೇತ್ರಜ್ಞ ಅಂದರೆ ಆತ್ಮ ಅದರಲ್ಲಿ ಇರತಕ್ಕಂತಹ ಹಾಗೆಯೇ ಆ ಆತ್ಮಸ್ವರೂಪಿ ನೀನೇ ಕ್ಷೇತ್ರಜ್ಞ ಸ್ವರೂಪಿಯಾಗಿ ನೀನೇ ಇದೆಯಾ ಓ ದೇವನೇ ನೀನು ಕ್ಷೇತ್ರಜ್ಞೆ ಎಂದು ಹೇಳದ ಆತ್ಮಸ್ವರೂಪ ಕ್ಷೇತ್ರಜ್ಞಾಯ ಆತ್ಮರೂಪಾಯ ಸರ್ವ ಹೇತವೆ ಚರಾಚರಾತ್ಮಕವಾದ ಸರ್ವ ಪ್ರಪಂಚಕ್ಕೂ ಆದಿ ಕಾರಣ ನೀನು ಸರ್ವ ಅಧ್ಯಕ್ಷಾಯ ಮಹತೆ ನಮಃ ಎಲ್ಲ ಸಮಸ್ತ ವಿಶ್ವಕ್ಕೂ ಅಧಿಪತಿ ಅಧ್ಯಕ್ಷ ನೀನು ಸರ್ವಸಾಕ್ಷಿ ಮಹತೇ ಮಹದಾದಿ ತತ್ವಗಳು ಮೂಲ ಪ್ರಕೃತಿಯು ನಿನ್ನ ಹೊರತು ಬೇರೆ ಮಹತೇ ಮಹತೆ ಪ್ರಕೃತಿಯೇ ನಮಃ ನೀನೇ ಮಹತ್ತು ನೀನೇ ಮೂಲ ಪುರುಷಾಯ ಪರೇಶಾಯ ನಮಸ್ತೆ ಸರ್ವದಾಯ ಚ ಇಂತಹ ನಿನ್ನನ್ನು ಪುರುಷನು ಪರೇಶನೂ ಆದಂತಹ ಸರ್ವದನು ಆದಂತಹ ನಿನಗೆ ನಮಸ್ಕಾರ ಅಂತೇಳಿ ಹೇಳ್ತಾರೆ ತ್ರಿನೇತ್ರಯು ವ ತ್ರಿನೇತ್ರಾಯು ತ್ರಿನೇತ್ರಾಯ ಇಶುವಕ್ತಾಯ ಮೂರು ಕಣ್ಣುಳ್ಳವನು ಹರಿತವಾದ ಇಶು ಅಂದರೆ ಬಾಣ ಬಾಣದಂತಹ ಹರಿತವಾದ ಉಗ್ರವು ತೇಜಸ್ವಿಯಾದ ಮುಖವುಳ್ಳವನು ಇಶುವಕ್ತಾಯ ಸದಾ ಭಾಸಾಯತೇ ನಮಃ ಸದಾ ಪ್ರಕಾಶಸ್ವರೂಪನು ಅದಂತನೇ ನಮಸ್ಕಾರ ಸರ್ವೇ ಇಂದ್ರಿಯ ಗುಣದೃಷ್ಟೇ ಎಲ್ಲ ಇಂದ್ರಿಯಗಳಿಗೂ ಸದ್ರೂಪದಿಂದ ತನಗೆ ಇನ್ನೊಂದು ಕಾರಣವಿಲ್ಲದವನು ಆದಂತಹ ನಿಷ್ಕಾರಣ ನಮೋಸ್ತುತಿ ಅಂತಹ ನಿನಗೆ ಓ ದೇವನೇ ನಿನಗೆ ನಮಸ್ಕಾರ ನಿಷ್ಕಾರಣ ಹೇ ನಿಷ್ಕಾರಣನೇ ಅಂದರೆ ನಿನಗೆ ಕಾರಣ ಇಲ್ಲ ಇನ್ನೊಂದು ನೀನೇ ಕಾರಣ ಸರ್ವಕಾರಣ ಕಾರಣ ಎಲ್ಲ ಕಾರಣಗಳಿಗೂ ನೀನು ಮೂಲಕಾರಣ ತ್ರಿಲೋಕರಣ ಅಪವರ್ಗಾ ನಮೋ ನಮಃ ಅಪವರ್ಗಪ್ರದಾಯು ಶರಣಾಗತ ತಾರಿಣೀ ಸರ್ವಾಂನಾಗಮ ಚೋದಧಯೇ ಪರಮೇಷ್ಠಿನೇ ಚ ಉದಧಯೇ ಅಂತೇಳಿ ಪರಮ ಪರಾಯಣಾಯ ಭಕ್ತ ಗುಣನಾಂಚ ನಮೋಸ್ತುತೆ ಮೂರು ಲೋಕಗಳಿಗೂ ಕಾರಣನು ತ್ರಿಲೋಕ ಕಾರಣಾಯ ಅಥವಾ ಅಪವರ್ಗಾಯ ನಮೋ ನಮಃ ಮುಕ್ತಿಸ್ವರೂಪನು ಅಪವರ್ಗ ಅಂದರೆ ಮೋಕ್ಷ ಮೋಕ್ಷಸ್ವರೂಪನವಾದಂತಹ ನಿಮಗೆ ನಮಸ್ಕಾರ ಅಪವರ್ಗ ಪ್ರದಾಯು ಹಾಗೆಯೇ ಮುಕ್ತಿಯನ್ನು ಕೊಡತಕ್ಕಂಥವನ್ನು ಬಹು ವೇಗನೆ ಅಪವರ್ಗವನ್ನು ಕೊಡತಕ್ಕಂತವನು ಯಾರಿಗೆ ಶರಣಾಗದ ತಾರಣಿ ಶರಣು ಹೊಕ್ಕುವವರನ್ನು ಸಲತಕ್ಕಂಥವನು ಶರಣಗ ಶರಣಾಗತರನ್ನು ತರಣ ಮಾಡತಕ್ಕಂಥ ಭೋಸಾಗರದಿಂದ ದಾಟಿಸ್ತಕ್ಕಂಥವನು ಸರ್ವಾಮ್ನ ಆಗಮಾನಂಚ ಉದಧ ಯೇ ಪರಮೇಷ್ಠಿನಿ ಎಲ್ಲ ವೇದಶಾಸ್ತ್ರಗಳ ಆಗಮಗಳಿಗೆ ಆಧಾರನು ಸರ್ವೋತ್ತಮನು ಉದಧಿ ಅಂದರೆ ಅದರ ಸಾಗರ ಸರ್ವ ವೇದಶಾಸ್ತ್ರ ಆಗಮಗಳ ಏನು ಅಂತಕ್ಕಂತಹ ಸಾಗರದ ಅವನೇ ಅಂತೇಳಿ ನಿಧಿ ಪರಮೇಷ್ಠಿನಿ ಸರ್ವೋತ್ಕೃಷ್ಟನು ಸರ್ವೋತ್ತಮನು ಆಮೇಲೆ ಪರಾಯಣಾಯ ಭಕ್ತಾಂಶ ಭಕ್ತರನ್ನು ಸಲಹೆ ತಕ್ಕಂಥವನು ಸದಾ ಭಕ್ತಪರಾಯಣ ಸದಾ ಭಕ್ತರ ಬಗ್ಗೆ ಚಿಂತನೆ ಚಿಂತಿಸ್ತಕ್ಕಂಥವನು ಗುಣಾ ನಾಂಚನಮೋಸ್ತುತಿ ಹಾಗೇ ಅನಂತ ಕಲ್ಯಾಣ ಗುಣಗಳು ಆದ ನಿನಗೆ ನಮಸ್ಕಾರ ನಮೋ ಗುಣಾರಣಿಛನ್ನ ಚಿ ಚಿದೂಷ್ಮಾಯ ಮಹೇಶ್ವರ ಮೂಢದುಷ್ಪ್ರಾಪ್ತ ರೂಪಾಯ ಜ್ಞಾನಿ ಹೃದ್ವಾಸಿನೇ ನಮಃ ಓ ಮಹೇಶ್ವರನೇ ನಿನ್ನ ಸ್ವರೂಪ ಪ್ರಕಾಶವು ಮಾಯೆಯ ಗುಣಗಳಿಂದ ಮುಚ್ಚಲ್ಪಟ್ಟಿದ್ದು ಅಜ್ಞಾನಿಗಳಿಗೆ ಕಾಣಿಸ್ತಾ ಇಲ್ಲ ಆ ಅಜ್ಞಾನಿಗಳನ್ನು ನಿನ್ನನ್ನು ನೋಡಲಾರರು ಆದರೆ ನೀನು ಜ್ಞಾನಿಗಳ ಹೃದಯದಲ್ಲಿ ವಾಸಿಸ್ತಾ ಇದ್ದೀಯಾ ಜ್ಞಾನಿಗಳು ಮಾತ್ರ ನಿನ್ನನ್ನು ನೋಡ್ತಾರೆ ಅಂಥೇಳಿ ಹೇಳ್ತಾ ಇದ್ದಾರೆ ನಾವು ಪರಮೇಷ್ಠಿ ಎಂಬಂತಹ ಒಂದು ಶಬ್ದವನ್ನು ಇಲ್ಲಿ ಪರಮೇಷ್ಠಿ ಮಹಾಪ್ರಾಣ ಅಂದರೆ ನಿನ್ನೆ ಕೂಡ ನಾವು ಆ ವಿಚಾರವನ್ನು ಹೇಳಿದ್ದೇವೆ ಅಂದರೆ ಅದರ ಅರ್ಥ ಏನು ಪರಮೇ ವ್ಯೋಮ್ನಿ ಚಿದಾಕಾಶೆ ಬ್ರಹ್ಮಪದೇ ವೀಷ್ಠೀ ಇತಿ ಪರಮೇಷ್ಠಿ ಅಂದರೆ ನಕಾರ ಅಂತ ಶಬ್ದ ಅದು ಪರಮೇಷ್ಠಿನ್ ಅಂತೇಳಿ ಪರಮೇಷ್ಠಿ ಅಂತೇಳಿ ಬರ್ತದೆ ಪ್ರಥಮ ವಿಭಕ್ತಿಯ ಕವಚನ ಪರಮೇ ವ್ಯೋಮ್ನಿ ಪರಮವ್ಯೋಮ ಅಂದರೆ ಚಿದಾಕಾಶ ಹೃದಯಾಕಾಶ ಆತ್ಮ ಇದು ಜ್ಞಾನಾಕಾಶದಲ್ಲಿ ಚಿತ್ತ ಅಂದರೆ ಜ್ಞಾನ ಏನಾದರ್ಥವೂ ಇದೆ ಬ್ರಹ್ಮಪದೇವಾ ತಿ ಬ್ರಹ್ಮಪದದಲ್ಲಿ ಹ್ಞೂ ಅಥವಾ ಬ್ರಹ್ಮ ಸದಾ ಬ್ರಹ್ಮದಲ್ಲಿಯೇ ನೆಲೆಯಾಗಿರ್ತಕ್ಕಂಥವಾ ಅಂಥೇಳಿ ಪರಮೇಶ್ಠಿ ಇನ್ನೊಂದು ಅರ್ಥ ಚತುರ್ಮುಖ ಬ್ರಹ್ಮನಿಗೂ ಪರಮೇಶ್ಠಿ ಅಂತ ಹೇಳ್ತಾರೆ ಅಂದರೆ ಬ್ರಹ್ಮಲೋಕದಲ್ಲಿ ವಾಸವಾಗಿರತಕ್ಕಂಥ ಅಥವಾ ಚಿದಾಕಾಶದಲ್ಲಿ ವಾಸವಾಗಿರ್ತಕ್ಕಂಥವ ಅಂದರೆ ಆತ್ಮಜ್ಞಾನದಲ್ಲಿ ನಿಷ್ಠನಾದಂಥವ ಬ್ರಹ್ಮಜ್ಞಾನದಲ್ಲಿ ನಿಷ್ಠನಾದ ಬ್ರಹ್ಮನಿಷ್ಠ ಆತ್ಮನಿಷ್ಠ ಅಂತೇಳಿ ಹೇಳ್ತಕ್ಕಂಥ ಅರ್ಥ ಹಾಗೆ ಇಲ್ಲಿ ಪರಮೇಷ್ಠಿ ಅಂತೇಳಿ ಸರ್ವೋತ್ತಮ ಅಂತೇಳಿ ಹೇಳಿದ್ದಾರೆ ಇಲ್ಲಿ ಕೂಡ ಹಾಗೇ ಜ್ಞಾನಿ ಹೃದ್ವಾಸಿನಿ ನಮ್ಮ ಹದನ್ನೇ ಜ್ಞಾನಿ ಹೃದಯದಲ್ಲಿ ವಾಸಿಸ್ತಿದ್ದೀಯಾ ಅಂಥೇಳಿ ಹೇಳಿದ್ದಾರೆ ಪಶುಪಾಶ ವಿಮೋಕ್ಷಾಯ ಭಕ್ತಸನ್ಮುಕ್ತಿದಾಯ ಜೊಪ್ರಕಾಶಾಯ ನಿತ್ಯ ಅವ್ಯಯಾಯ ಅಜಸ್ರ ಸಂವಿಧೆ ಓ ದೇವ ನೀನು ಅಜ್ಞಾನಿಗಳ ಸಂಸಾರ ಭಾಷವನ್ನು ಹೋಗಲಾಡಿಸ್ತಕ್ಕಂಥವನು ಪಶು ಅಂದರೆ ಅಜ್ಞಾನಿ ಅಂಥವ್ರ ಅಥವಾ ಜೀವರು ಬಂಧ ಮೋಕ್ಷ ಅಂದರೆ ಬಂಧನ ಇರ್ತಕ್ಕಂಥವ್ರು ಪಶುಗಳು ಅಂದರೆ ಜೀವರು ಪಶು ಪಾಶ ವಿಮೋಕ್ಷ ಅದನ್ನು ಅವರ ಸಂಸಾರ ಭಾಷವನ್ನು ಹೋಗಲಾಡಿಸ್ತಕ್ಕಂಥವನು ಪಾಶ ಅಂದರೆ ಹಗ್ಗ ಸಂಸಾರವೆಂಬ ಹಗ್ಗದಿಂದ ಕಟ್ಟಲ್ಪಟ್ಟಿದ್ದಾರೆ ಅದನ್ನು ಬಿಡಿಸ್ತಕ್ಕಂಥವನು ಭಕ್ತ ಸಣ್ಣಮುಕ್ತಿದಾಯ ತನ್ನ ಭಕ್ತರಿಗೆ ಮುಕ್ತಿಯನ್ನು ಒಳ್ಳೆಯ ಮುಕ್ತಿಯನ್ನು ಕೊಡ್ತಕ್ಕಂಥವನು ಸ್ವಪ್ರಕಾಶಾಯ ಸ್ವಯಂ ಪ್ರಕಾಶನು ನಿತ್ಯಾಯ ನಿತ್ಯನು ಅವ್ಯಯಾಯ ನಾಶವಿಲ್ಲದವನು ವ್ಯಯವಾಗದವನು ಖರ್ಚಾಗದವನು ಮುಗಿಯುವುದು ಮುಗಿಯುವುದಿಲ್ಲ ಅವನ ಎಷ್ಟು ವ್ಯಯಿಸುವುದಿಲ್ಲ ಕ್ಷಯ ಆಗುವುದಿಲ್ಲ ಕ್ಷಯ ಆಗುವುದಿಲ್ಲ ಅಕ್ಷಯನು ಅವ್ಯಯನು ಅಜಸ್ರ ಸಂವಿಧೆ ಅಂದರೆ ನಿರಂತರವಾದ ಸಂವಿಜ್ಞಾನ ಸ್ವರೂಪನು ನಿತ್ಯಜ್ಞಾನ ಸ್ವರೂಪನು ಸರ್ವಜ್ಞಾನು ಅಂತೇಳಿ ಸರ್ವಶಾಕ್ ಸರ್ವಸಾಕ್ಷಿಯು ಕೂಡ ಜ ಆಮೇಲೆ ಜನ್ಮವೇ ಮುದಾದಂತಹ ವಿಕಾರಗಳಿಲ್ಲದವನು ಸಕಲ ಐಶ್ವರ್ಯ ಸಂಪೂರ್ಣವಾದಂತಹ ಶಿವನಿಗೆ ನಮಸ್ಕಾರ ಪ್ರತ್ಯೇಯವಿಕಾರಾ ಪರಮೈಶ್ವರ್ಯಧಾರಣೀಯ ಭಜಂತ ಚತುರ್ವರ್ಗ ಕಾಮಯಂತ ಇಷ್ಟಸದ್ಗತಿ ಸೋಭೂದಕರ್ಣಸ್ತ್ವ ನಸನ್ನೋ ಭವತೇ ನಮಃ ಗೋ ದೇವ ಜನಗಳು ನಿನ್ನೇ ಕುರಿತು ಪುರುಷಾರ್ಥಗಳನ್ನು ಸಕಲ ಇಷ್ಟಾರ್ಥಗಳನ್ನು ಕೊಡುವ ಪ್ರಾರ್ಥಿಸ್ತಾರೆ ಇಂತಹ ನೀನು ನಮ್ಮಲ್ಲಿ ದಯವಿಡುವವನಾಗೂ ಪ್ರಸನ್ನನಾಗೂ ನಿನಗೆ ನಮಸ್ಕಾರ ಅಂಥೇಳಿ ದೇವತೆಗಳು ನಮಸ್ಕಾರ ಮಾಡ್ತಾರೆ ಏಕಾತಿ ಕಂಚನಾಥಂ ಭಕ್ತವಾಂಛಂತಿ ಯಸನ ಕೇವಲ ಚರಿತಂತೆ ತೆ ಗಾಯಿ ವರಮಂಗಲಂ ನಿನ್ನ ವಿರಕ್ತರಾದ ಭಕ್ತರು ನಿನ್ನಿಂದ ಯಾವೆಷ್ಟಾತ್ಮವನ್ನು ಅಪೇಕ್ಷಿಸಿದರೆ ಕೇವಲ ನಿನ್ನ ಮಂಗಳ ಚರಿತ್ರೆಯನ್ನೇ ಗಾನ ಮಾಡುತ್ತಾರೆ ಅಕ್ಷರಂಪರಮ ತಮವ್ಯಕ್ತೃತಿಂ ವಿಭುಂ ಅಧ್ಯಾತ್ಮಯೋಗ ಗಮ್ಯಾಮ್ ಪರಿಪೂರ್ಣ ಓ ದೇವನೇ ನೀನು ಪರಬ್ರಹ್ಮ ಸ್ವರೂಪನ ಅಕ್ಷರಂ ಪರಮಂ ಬ್ರಹ್ಮ ಸೃಷ್ಟಿಯ ಆದಿಯಲ್ಲಿ ಸೂಕ್ಷ್ಮ ಜಗದ್ರೂಪನು ತಂ ಅವ್ಯಕ್ತೃತಿ ಎಂದರೆ ಸೂಕ್ಷ್ಮ ಜಗದ್ರೂಪವಾದ ಮಾಯೆಯುಳ್ಳವನು ಜಗದೊಡೆಯನು ಜ್ಞಾನಯೋಗದಿಂದ ಪಡೇಲ್ಪಡತಕ್ಕಂಥವನು ಅಧ್ಯಾತ್ಮಯೋಗಗಮ್ಯಂ ತ್ವಾಂ ಪರಿಪೂರ್ಣ ಸ್ತುತೋ ವಯಂ ಪರಿಪೂರ್ಣ ಸ್ವರೂಪನಾದ ನಿನ್ನ ಸ್ತುತಿಸ್ತೇವೆ ಅತೀಂದ್ರಿಯ ಮನ ಆಧಾರಧಾರೇತುಕಂ ಸರ್ವಾಧಾರಂ ಅಹೇತುಕಂ ಅನಂತ ಆಧ್ಯಂ ತ್ವಾಂ ಪ್ರಣಮೋ ಪ್ರಣಮಃ ಅಖಿಲೇಶ್ವರ ಮತ್ತು ನೀನೀಂದ್ರಿಯಗಳಿಗೆ ಅಗೋಚರನು ಅತೀಂದ್ರಿಯಂ ಅತೀಂದ್ರಿಯನು ನೀನು ಕಣ್ಣಿ ಮೊದಲಾದಂಥ ನಮ್ಮ ಪಂಚೇಂದ್ರಿಯಗಳಿಗೆ ಗೋಚರನಲ್ಲ ನಿನಗೆ ಯಾವ ಆಧಾರವೂ ಇಲ್ಲ ಸರ್ವಾಧಾರಂ ಅನಾಧಾರಂ ಆದರೆ ನೀನು ಎಲ್ಲದಕ್ಕೂ ಆಧಾರ ಎಲ್ಲಕ್ಕೂ ಕಾರಣ ಅಹೇತುಕಂ ನಿನಗೆ ಕಾರಣ ಇಲ್ಲ ಬೇರೆ ನಿನಗೆ ಆದ್ಯಂತಗಳಿಲ್ಲ ಅನಂತವಾದ್ಯಂ ಅನಂತಂ ಅನಾಧ್ಯಂ ಹಾಗೆ ಅನಂತವಾದ್ಯಂ ಅಜ್ಞಾನಿಗಳು ನಿನ್ನನ್ನು ತಿಳಿಯಲಾರರು ಸೂಕ್ಷ್ಮಂ ಅತ್ಯಂತ ಸೂಕ್ಷ್ಮ ನೀನು ತ್ವಾಂ ಪ್ರಣಮಾಮಃ ಅಖಿಲೇಶ್ವರ ಸೂಕ್ಷ್ಮ ಜ್ಞಾನಿಗಳು ಮಾತ್ರ ಬಲ್ಲ ನಿನ್ನನ್ನು ತಿಳಿಯಬಹುದು ಇಂತಹ ಪರಮೇಶ್ವರನಾಥ ನಮಸ್ಕಾರ ಅಖಿಲೇಶ್ವರನಾಥ ನಿನಗೆ ಅಖಿಲ ಅಂದರೆ ಎಲ್ಲ ಎಲ್ಲದರ ಈಶ್ವರ ಒಡೆಯ ಅಂತೇಳಿ ಹರಿಯಾದಯೋಖಿಲಾದೇವಾಸ್ತಥಾ ಲೋಕಾಶ್ಚರಾಚರ ನಾಮರೂಪ ವಿಭೇದೇನ ಫಲ್ಗವಾಚ ಫಲ್ಗ್ಯಾಚ ಕಲಯಾಕೃತಾಹ ಇಂದ್ರದಾದ ದೇವತೆಗಳು ಸ್ಥಾವರಜಂಗಮ ರೂಪವಾದ ಸಕಲ ಪ್ರಾಣಿಗಳು ಸಹ ಮಾಯಾಕಲ್ಪಿತವಾದ ನಾಮರೂಪಗಳು ಆಗಿ ನಿನ್ನ ಚಿಕ್ಕ ಅಂಶಗಳಿಂದ ಜನಿಸಿರು ಯಥ ಅರ್ಚಿಷೋ ಸವಿತುರ್ಯಾಂ ನಿರ್ಯಾ ಸಕೃತ್ ಗಭಸ್ತಯಸ್ತಾ ಎಂ ವೈ ಪ್ರವಾಹೋ ಗೌಣ ಉಚ್ಯತೆ ಓ ಮಹೇಶ್ವರನೇ ಅಗ್ನಿಯಿಂದ ಯಾವಾಗಲೂ ಉಷ್ಣವು ಹೇಗೆ ಹೊರ ಹೊರಡುತ್ತಿರುವುದೋ ಅರ್ಚಿಷಃ ಅಗ್ನಿಯಿಂದ ಅಗ್ನೆ ಸವಿತು ಯಾಂತಿ ಸೂರ್ಯನಿಂದ ತೇಜೋಮಯವಾದ ಕಿರಣಗಳು ಎಡಬಿಡದೆ ಹೇಗೆ ಹೊರಹೊರಡುತ್ತವೋ ನಿರ್ಯಾಂತೀ ವಾಸತ್ ಹಾಗೆಯೇ ವರಬ್ರಹ್ಮರೂಪನಾಧನದಿಂದ ಜಗತ್ಸೃಷ್ಟಿ ಸ್ಥಿತಿ ನಾಶಗಳೆಂಬ ಪ್ರವಾಹವು ಯಾವಾಗಲೂ ನಿರಂತರವಾಗಿ ಇಳಿಬಿಡದೆ ಹೊರ ಹೊರಡ್ತಾ ಇರ್ತದೆ ಅಂತೇಳಿ ಹೇಳ್ತಾರೆ ಗಭಸ್ತಯ ಕಿರಣಗಳು ತಥಾ ಅಯಂ ಗಭಸ್ತಿ ಅಂದರೆ ಕಿರಣ ತಥಾ ಅಯಂ ವೈ ಪ್ರವಾಹೋ ಗೌಣ ಉಚ್ಯತೆ ಈ ಗುಣಮಯವಾದ ಸತ್ವರಜತಮೋ ಗುಣ ಮಯವಾದಂತಹ ಈ ಪ್ರವಾಹ ಸೃಷ್ಟಿಸ್ಥಿತಿಲಯ ಏನತಕ್ಕಂಥದ್ದು ನಿನ್ನಿಂದ ನಿರಂತರವಾಗಿ ಹೊರಬರ್ತಾ ಇರ್ತದೆ ನತ್ತೊಮ್ ಹೇಗಿದೆ ಸೂರ್ಯನ ಕಿರಣಗಳು ಸೂರ್ಯನಿಂದ ಹೊರಬರ್ತಾ ಇರ್ತೋ ನಿರಂತರವಾಗಿ ಅಗ್ನಿಯಿಂದ ಹೇಗೆ ಬಿಸಿ ಶಾಖದ ಆ ಒಂದು ಉಷ್ಣತೆ ಹೇಗೆ ಹೊರಗೆ ಬರ್ತಾ ಇರ್ತೋ ಅದೇ ರೀತಿಯಲ್ಲಿ ನಂ ದೇವೋ ಸುರೋಮರ್ತ್ಯೋ ನ ತಿರ್ಯಂಗ್ ಪ್ರಭೋ ನ ಸ್ತ್ರೀ ನ ಷೋ ನ ಕುರ್ಯಾ ಸದಸನ್ನ ಕಿಂಚನ ನ ಸ್ತ್ರೀನ ಷಂಠೋ ನಪು ಮಾನ್ ಕುರಿಯ ಸದಸನ್ನ ಕಿಂಚನ ಅಂದರೆ ನೀನು ದೇವನಲ್ಲ ಅಸುರನಲ್ಲ ಮನುಷ್ಯನಲ್ಲ ಪಶು ಪ್ರಾಣಿಯಲ್ಲ ತ್ರೈವರ್ಣಿಕನಲ್ಲ ಅಂದರೆ ದ್ವಿಜನಲ್ಲ ಸ್ತ್ರೀಯಲ್ಲ ನಪುಂಸಕನಲ್ಲ ಪುರುಷನೂ ಅಲ್ಲ ಈ ದೇವತ್ವ ಅಸುರತ್ವ ಮನುಷ್ಯತ್ವ ಮುಂತಾದ ನಿನ್ನಲ್ಲಿಲ್ಲ ಅವೆಲ್ಲವೂ ಮಾಯಾ ಕಲ್ಪಿತ ಆ ಮಾಯೆಯಿಂದಲೇ ಈ ಜಗತ್ತು ನಿನ್ನಲ್ಲಿ ಸುಳ್ಳಾಗಿ ತೋರುತ್ತದೆ ನ್ಯಾಯವಾಗಿ ಈ ಜಗತ್ತನ್ನು ನೀನು ಸೃಷ್ಟಿಸಿಲ್ಲ ಆ ಜಗತ್ತು ಇಲ್ಲವೇ ಇಲ್ಲ ಅಂತೇಳಿ ಹೇಳ್ತಾರೆ ನಿಷೇಧ ಶೇಷಸರ್ವಂ ತ್ವ ವಿಶ್ವಕೃದ್ವಿಶ್ವಪಾಲಕಃ ವಿಶ್ವಲಯ ಕೃದ ಆತ್ಮ ಪ್ರಣತ ಪ್ರಣತ ಈ ಜಗತ್ತೆಲ್ಲವೂ ನಿನ್ನ ರೂಪವಾದವು ಎಂದರೆ ನಿನ್ನ ಹೊರತು ಈ ಜಗತ್ತು ಯಾವುದೂ ಇಲ್ಲ ಆದರೆ ಮಾಯಾಮಯವಾಗಿ ಈ ಜಗತ್ತನ್ನು ಸೃಷ್ಟಿಸಿದ್ದೀಯಾ ಪಾಲಿಸ್ತೀಯಾ ಕೊನೆಗೆ ಸಂವಹಿಸ್ತೀಯಾ ಈಗ ನೀನು ಜಗದ್ರೂಪನು ಅನ್ ಇಂತಹ ನಿನಗೆ ನಮಸ್ಕಾರ ಯೋಗರಂಧ್ರಿತಕರ್ಮಣ ಪ್ರಪಶ್ಯಂತ ಯೋಗಿ ಯೋಗ ಸಂಭಾವಿತೆ ಚಿತ್ತೇ ಯೋಗೇಶ್ವಾ ಯೋಗಗಳು ಯೋಗವನ್ನು ಯೋಗವನ್ನು ಅನುಷ್ಠಾನ ಮಾಡಿ ಅದರಿಂದ ಪರಿಶುದ್ಧವಾ ಮನಸ್ಸಿನ ನೋಡ್ತಾರೆ ಇಂತಹ ಯೋಗೇಶ್ವರನಾಥ ನಮಸ್ಕಾರ ನಮೋ ವಸ್ತುತೆ ಅಸಹ್ಯವೇಗ ಶಕ್ತಿತ್ರಯತ್ರಯೀಮಯ ನಮಃ ಪ್ರಸನ್ನ ಪಾಲಯ ಭೂರಿ ಶಕ್ತೇ ತಡ ಇಲ್ಲದ ವೇಗೋಳ್ಳೋನು ಆದಂತಹ ಅಸಹ್ಯ ವೇಗ ಸಹಿಸಲು ವೇಗ ನಿನ್ನದ್ದು ಶಕ್ತಿತ್ರಯ ತ್ರಯೀಮಯ ವ್ಯಾಪಕನು ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿಗಳೋನು ವೇದ ಸ್ವರೂಪನು ಪ್ರಸನ್ನನಾಗಿ ಭಕ್ತರನ್ನು ಅನುಗ್ರಹಿಸತಕ್ಕಂಥವನು ಅನಂತ ಶಕ್ತಿವಂತನೂ ಆದವೋ ಶಿವನೇ ನಿನಗೆ ನಮಸ್ಕಾರ ಖದೀಂದ್ರಿಯಣೇಶಾನವಾಪ್ಯ ದುರ್ಗೇಶ ಅನವಾಪ್ಯ ಪರವರ್ತ್ಮನೆ ಭಕ್ತೋದ್ಧತಾಯಥ ನಮಸ್ತೆ ಗೂಢವರ್ಚಸೆ ಪಾರ್ವತಿಪತಿ ಆದವೋ ಶಿವನೇ ನೀಚ ವಿಷಯಗಳನ್ನು ಗ್ರಹಿಸುವ ಈ ನೀಚ ಇಂದ್ರಿಯಗಳು ನಿನ್ನನ್ನು ವಿಷಯೀಕರಿಸಲಾರವು ನಿನ್ನನ್ನು ಕಾಣದಾರು ಖದೀಂದ್ರಿಯಾಣ ದುರ್ಗೇಶ ಅನವಾಪ್ಯ ಪರವರ್ತ್ಮನಿ ಅಂತಹ ಪರಮಾತ್ಮ ನೀನು ನೀನು ಸದಾ ಭಕ್ತರನ್ನು ಉದ್ಧರಿಸ್ತಾ ಇದ್ದೀಯಾ ಅಂತರ್ಯಾಮಿ ಆದರೆ ನಿನಗೆ ನಮಸ್ಕಾರ ಭಕ್ತೋದ್ಧರದಾಯ ಅಥವಾ ನಮಸ್ತೆ ಗೂಢವರ್ಚಸೆ ಗೂಢವಾಗಿ ಅಂತರ್ಯಾಮ್ ಇರ್ತಕ್ಕಂತಹ ನಿನಗೆ ನಮಸ್ಕಾರ ಅಂತೇಳಿ ಖದೀಂದ್ರಿಯ ಅಂದರೆ ಕೆಟ್ಟದ್ದನ್ನು ನೀಚ ವಿಷಯಗಳನ್ನು ಗ್ರಹಿಸ್ತಾ ಇರತಕ್ಕಂಥ ಇಂದ್ರಿಯಗಳು ಅಂತೇಳಿ ಯಕ್ತಿಯ ಅಹಂ ಧಿಯ ಆತ್ಮನ ಹೇದ ನಮೂಢೀ ತಂ ದುರತ್ಯಯ ಮಾಹಾತ್ಮ್ಯಂ ನ್ನತಾ ಸ್ನೋಪ ಮಹಾಪ್ರಭುಂ ಓ ದೇವ ನಿನ್ನ ಮಾಯಾಶಕ್ತಿಯಿಂದ ನಾವೆಲ್ಲರೂ ನಿನ್ನ ಸ್ವರೂಪವನ್ನು ತಿಳಿಯಲಾರದವರಾಗಿದ್ದೇವೆ ಯತ್ ಶಕ್ತಿಯ ಅಹಂ ಧಿಯ ಆತ್ಮನ ಹೇದ ನ ಮೂಢಧೀ ತುರತ್ಯಯ ತಂ ದುರತ್ಯಯಾತ್ಮ್ಯಂ ಅಂತಹ ಮಹಾಹಿಮನು ದುರತ್ಯಯ ಮಹಾತ್ಮ್ಯಂ ಅಂದರೆ ಅಂತಹ ವಿವರಿಸಲು ಅಸಾಧ್ಯವಾದಂತಹ ಯಾವ ಮಹಾತ್ಮೆ ಮಹಾಮಹಿಮಾದಂತಹ ತ್ವಾಂ ನಿನ್ನನ್ನು ಮಹಾತ್ಮ್ಯುಳ್ಳ ನಿನ್ನನ್ನು ನತಾ ಸ್ಮಃ ಮಹಾಪ್ರಭು ಅಂತಹ ಮಹಾಪ್ರಭುವನ್ನು ಆದಂತಹ ನಿನ್ನನ್ನು ನಮಸ್ಕರಿಸ್ತೇವೆ ನಮಸ್ಕರಿಸಿದವರಾಗಿದ್ದೇವೆ ನಾವು ಅಂತೇಳಿ ನತಾ ಸ್ಮ ಲತಾ ಸ್ಮ ಬ್ರಹ್ಮೋವಚ ಯತಿ ಸ್ತುತ್ವ ಮಹಾದೇವಂ ಸರ್ವೇ ವಿಷ್ಣು ಆಿಕ್ಕುರ ತೂಷ್ಣೀಮಾಸನ್ ಪ್ರಭೋರಗ್ನಿ ಸದ್ಭಕ್ತಿನ ತಗಂಧರೋ ಇಷ್ಟೀ ಮಹಾಪುರಾಣಿ ಅಂದ್ರೆ ಇದು ಅರುವತ್ತೇಳನೇ ಶ್ಲೋಕ ಕೊನೆಯದ್ದು ಈ ಅಧ್ಯಾಯದಲ್ಲಿ ಹದಿನೈದನೇ ಅಧ್ಯಾಯದಲ್ಲಿ ಬ್ರಹ್ಮ ಹೇಳ್ತಾನೆ ಹೀಗೆ ವಿಷ್ಣುವೇ ಮೊದಲಾದ ದೇವತೆಗಳು ಮಹಾದೇವನನ್ನು ಸ್ತುತಿಸಿ ಮಹಾಪ್ರಭುವಾದ ಆ ಶಿವನ ಭಕ್ತಿಯಿಂದ ಶಿರವನ್ನು ಬಗ್ಗಿಸಿ ಸುಮ್ಮನೆ ನಿಂತುಕೊಂಡಿದ್ದರು ಮೌನವಾದರು ಎಷ್ಟೋತ್ತು ಸ್ತುತಿ ಮಾಡಿ ಮೌನವಾದರು ಆಮೇಲೆ ತೂಷ್ಣೀಮ್ ಆಸನ್ ಸದ್ಭಕ್ತಿನತ ಕಂಧರ ಸದ್ಭಕ್ತಿಯಿಂದ ತಲೆ ತಗ್ಗಿಸಿಕೊಂಡು ಸುಮ್ಮನೆ ಇದ್ರು ಇದೆ ಶ್ರೀ ಶಿವಮಹಾಪುರಾಣೆ ದ್ವಿತೀಯ ರುದ್ರ ಸಂಹಿತಾಂ ದ್ವಿತೀಯ ದ್ವಿತೀಯೇ ಸತೀಖಂಡೇ ನಂದಾವ್ರತವಿಧಾನ ಶಿವಸ್ತುತಿವರ್ಣನ ನಾಮ ಪಂಚದಶೋಧ್ಯಾಯ ಇಲ್ಲಿಗೆ ಶಿವಪುರಾಣದ ರುದ್ರಸಂಹಿತಿಯಲ್ಲಿ ಎರಡನೇದಾದ ರುದ್ರಸಮಿತಿಯಲ್ಲಿ ಎರಡನೇದಾದ ಸತೀಖಂಡ ಸೃಷ್ಟಿಖಂಡದ ಬಳಿಕ ಸತೀಖಂಡ ಅದರಲ್ಲಿ ನಂದಾವ್ರತವಿಧಾನ ಹೇಗೆ ಅಂಥೇಳಿ ಅಲ್ಲಿ ಗೊತ್ತಾಯಿತು ನಮಗೆ ಸತಿ ದೇವಿ ಮಾಡಿದ್ದು ಆಮೇಲೆ ಶಿವಸ್ತುತಿ ವರ್ಣನ ದೇವತೆಗಳು ಮಾಡಿದ್ದು ಎನ್ನತಕ್ಕಂಥ ಈ ಎರಡು ವರ್ಣನೆಗಳಿರತಕ್ಕಂತಹ ಹದಿನೈದನೇ ಅಧ್ಯಾಯವು ಮುಗಿಯಿತು ಹರೇ ರಾಮ ಓಂ ತತ್ಸತ್ ಶಿವಾರ್ಪಣ